ತಪೋ ವಿದ್ಯಾಕ್ಸದ್ಗುಣಾಕರಹಂ ವಾತಿರನ್ವಂದೇ ಹಯಗ್ರೀವಪದ್ರಿಯನ್ ಮುಕೋಪಿ ಯತ್ಪ್ರ ಮುಕುಂದ್ರಯತೆ ರಿಕ್ತಃ ರಾಘವೇಂದ್ರಶ್ರೇ ಬ್ರಹ್ಮಚರ್ಯ ಹರಿೀತಿವಿತಶಾಲಿನ್ನ ಇಷ್ಟಹರ್ತೃರ್ನ ವಿದ್ಯಾ ಮಾನ್ಯಾನ್ ಮುನೀನ್ ನುಮಃರುಭ್ಯೋ ನಮಃ ಭಗವಂತನ ವ್ಯಾಪ್ತಿಯನ್ನು ವಿವರಿಸುವ ಸಂಧಿ ವ್ಯಾಪ್ತಿ ಸಂಧಿ ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ ಅನ್ನುವುದನ್ನು ದಾಸರು ಸೊಗಸಾಗಿ ವಿವರಿಸುತ್ತಾರೆ ವ್ಯಾಪ್ತಿ ಅಂತಂದ್ರೆ ಎರಡು ಮುಖ ಅದಕ್ಕೆ ಒಂದು ಎಲ್ಲ ಕಡೆ ಇರುವುದು ಅಂತ ಒಂದು ಮುಖ ಇನ್ನೊಂದು ವಿ ಆಪ್ತಿ ಆಪ್ತಿಯಿಂದ ಇದ್ದಾನೆ ಆಪ್ತಿ ಅಂದರೆ ಭಾರಿ ಮೈತ್ರಿ ಸ್ನೇಹದಿಂದ ಭಗವಂತ ಇರ್ತಾನೆ ಎರಡು ಮುಖ ಅದಕ್ಕೆ ವ್ಯಾಪ್ತಿಗೆ ಒಂದು ಎಲ್ಲ ಕಡೆ ಇದೆ ಎಲ್ಲ ಕಡೆ ಇರುವಾಗ ಅದರ ಜೊತೆಗೆ ಭಗವಂತನ ಆಪ್ತಿ ಆಪ್ತಿ ಅಂದರೆ ಅಭಿಮಾನ ಆದರ ಸ್ನೇಹ ನಿಯಂತ್ರಣ ಅದು ಇದೆ ಹೀಗೆ ನಿಯಂತ್ರಣೆ ಮಾಡುವವನಾಗಿ ಎಲ್ಲ ಕಡೆ ಇದ್ದಾನೆ ನಿಯಂತ್ರಣೆ ಮಾತ್ರ ಅಲ್ಲ ಅದರ ಜೊತೆಗೆ ಆಪ್ತಿ ಪ್ರೇಮನೂ ಇದೆ ಭಗವಂತನಿಗೆ ಆ ಪ್ರೀತಿಯಿಂದ ಇರ್ತಾನೆ ಎಲ್ಲ ಕಡೆ ತುಂಬಿರುತ್ತಾನೆ ಈ ಮಹಿಮೆಯನ್ನು ಈ ಸಂಧಿಯಲ್ಲಿ ಬೇರೆ ಬೇರೆ ಮುಖದಿಂದ ವಿವರಿಸುತ್ತಾರೆ ಪ್ರಾರಂಭದಲ್ಲಿ ಭಗವಂತನ ವ್ಯಾಪ್ತಿ ಎಲ್ಲಿಂದ ಪ್ರಾರಂಭ ಆಯಿತು ದಾಸರದನ್ನು ಪುರುಷರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪೂರ್ಣಾನಂದ ಜ್ಞಾನಮಯ ಪುರುಷ ಸುತ್ತಮೇಯ ತತ್ತುಷ್ಕರ ನಿಲಯ ಮಹಾಪುರುಷ ಅಜಾಂಡ ಅಂತರದಿ ಬೈರಲಿ ವ್ಯಾಪ್ತ ನಿರ್ಲಿಪ್ತ ವಿವರಿಸ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ದೇವರು ವ್ಯಾಪ್ತ ದೇವರು ನಿರ್ಲಿಪ್ತ ಪ್ರಾತಃ ಮಾತ್ರ ಅಲ್ಲ ಅರ್ಥ ಗಾಂಭೀರ್ಯನೂ ತುಂಬಿಕೊಂಡುಂಟು ಭಗವಂತ ವ್ಯಾಪ್ತ ಎಲ್ಲ ಕಡೆ ತುಂಬಿದ್ದಾನೆ ನಮ್ದು ಕ್ರಮ ಹೇಗೆ ಅಂತಂದರೆ ಒಂದು ಕಡೆ ಹೋಗ್ತೇನೆ ಒಂದು ಕಡೆ ಹೋದೆವು ಅಂತಂದ್ರೆ ಅಲ್ಲಿ ನಮಗೆ ಅಭಿಮಾನ ಬೆಳೆಯಿತು ಅಭಿಮಾನ ಬೆಳೆಯಿತು ಅಭಿಮಾನಕ್ಕೆ ಎರಡು ಮುಖಗಳು ಅಭಿಮಾನ ಜಾಸ್ತಿ ಆಯಿತು ಅಲ್ಲಿಯೇ ಕೂತು ಅಭಿಮಾನ ಜಾಸ್ತಿ ಆಗ್ಲಿಲ್ಲ ಬಾರಿ ಜಾಸ್ತಿ ಆಯಿತು ಕೈ ಮೈ ಪ್ರಾರಂಭ ಆಗುತ್ತೆ ಗಲಾಟೆ ಪ್ರಾರಂಭ ಆಗುತ್ತೆ ಹಳೆ ಕಿತ್ತು ಜಾಗ ಖಾಲಿ ಮಾಡ್ತೀವಿ ನಮ್ಮದು ಅತಿರೇಕ ಪರಾಕಾಷ್ಟಗಳು ಇರುವಂತಹದ್ದು ನಮ್ಮ ವ್ಯಾಪ್ತಿಯಲ್ಲಿ ಒಂದು ಅಲ್ಲಿ ಹೋಗಿ ಸೇರ್ತೇವೆ ಅಲ್ಲಿಯೇ ಬಿದ್ದು ಬಿಡ್ತೇವೆ ಅಲ್ಲಿಯೇ ಪೂರ್ಣ ತನ್ಮಯರಾಗಿ ಬಿಡ್ತೇವೆ ಇದೊಂದು ವ್ಯಾಪ್ತಿಯ ಇನ್ನೊಂದು ವ್ಯಾಪ್ತಿಯ ಅಲ್ಲಿ ಹೋಗಿ ಸೇರಿದ ಮೇಲೆ ಅದರೊಟ್ಟಿಗೆ ಜಗಳಾಡಿ ಗಲಾಟೆ ಮಾಡಿ ಅನ್ನ ನೀರಿಲ್ಲದಿದ್ದ ಸ್ಥಿತಿ ನಮ್ಮ ಪಾಲಿಗೆ ಬರುತ್ತೆ ನಮ್ಮದು ದೇವರದ್ದು ಕ್ರಮ ಹಾಗಲ್ಲ ವ್ಯಾಪ್ತ ನಿರ್ಲಿಪ್ತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ನಿರ್ಲಿಪ್ತನಾಗಿದ್ದಾನೆ ಅಂತ ಅವನು ಯಾವುದರದ್ದು ಲೇಪ ಯಾವುದನ್ನೂ ಅಂಟಿಕೊಳ್ಳುವುದಿಲ್ಲ ಅವನು ನಿರ್ಲಿಪ್ತ ನಮ್ದು ವ್ಯಾಪ್ತಿ ಇದೆ ಒಂದು ಟಿವಿ ವಿ ತಗೊಂಡೆವು ಅಂತ ಇಟ್ಕೊಳ್ಳಿ ಕದಲ್ ಮನೆಗೆ ಏನು ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನು ತಿರುಗಿಸುವುದು ಸುತ್ತಾಡುವುದು ಬೆಳಿಗ್ಗೆ ಎದ್ದು ಮಲಗುವ ತನಕನೂ ಅದು ಬೇಕು ಅದನ್ನು ನೋಡಿದ ಡಾಕ್ಟರ್ ಹೇಳಿದರು ನಿನ ಕಣ್ಣು ಹಾಳಾಗತ್ತೆ ಮನಸ್ಸು ಹಾಳಾಗುತ್ತೆ ದುಡ್ಡು ಖರ್ಚಾಗತ್ತೆ ಹೌದಲ್ಲ ನನ್ನ ಕಣ್ಣು ಹಾಳು ಮಾಡಿದ ವಸ್ತು ಇದು ಅಯ್ಯೋ ಜಗಳ ಅದನ್ನು ಮಾರಾಟ ಮಾಡಿ ಮಕ್ಕಳು ನೋಡಬಾರ್ದು ಯಾರು ನೋಡಬಾರ್ದು ತೆಗೆದು ಬೀತಾಡಿದ್ರು ನಮ್ಮದ್ರಲ್ಲಿ ಹೀಗೆ ಒಂದರೋ ರಾಗ ಒಂದರೋ ದ್ವೇಷ ಈ ವ್ಯಾಪ್ತಿಯ ಹಿನ್ನೆಲೆಯಲ್ಲಿ ಕೆಟ್ಟದ ನ ತುಂಬಿರ್ತದೆ ಆದರೆ ಭಗವಂತನ ವ್ಯಾಪ್ತಿಯಲ್ಲಿ ನಿರ್ಲಿಪ್ತತೆ ಇದು ನಾವು ಬೆಳೆಸಿಕೊಳ್ಳಬೇಕಾಯ್ತು ಎಲ್ಲಿ ಇದ್ದರೂ ಕೂಡ ಇದು ನಮಗೆ ಬೇಕು ಈ ಬ್ಯಾಂಕಿನಲ್ಲಿ ಕೆಲಸ ಮಾಡೋರಿಗೆ ಗೊತ್ತು ಆಫೀಸಲ್ಲಿ ಕೆಲಸ ಮಾಡೋರಿಗೆಲ್ಲ ಗೊತ್ತು ಅವರು ಎಲ್ಲಿಯೂ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಳ್ಳಿಕ್ಕಿಲ್ಲ ಯಾಕೆಂದ್ರೆ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಇಲ್ಲಿಂದ ವರ್ಗಾವಣೆ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಅಂಟಿಕೊಳ್ತಾನೋ ಅಂತ ಭಯ ಹಾಗಾಗಿ ಅವನು ಅಲ್ಲಿಂದ ಕಳಿಸಿ ಕೊಡ್ತಾರೆ ದ್ವೇಷ ಬೆಳೆಸ್ತಾನೋ ಅಂತ ಭಯ ಹಾಗಾಗಿ ಅಲ್ಲಿಂದ ಕಳಿಸಿ ನಮ್ಮ ವ್ಯಾಪ್ತಿಯ ಹಿನ್ನೆಲೆಯಲ್ಲಿ ರಾಗದ್ವೇಷಗಳು ತುಂಬಿರ್ತವೆ ಭಗವಂತನ ವ್ಯಾಪ್ತಿಯಲ್ಲಿ ನಿರ್ಲಿಪ್ತತೆ ನಿರ್ಲಿಪ್ತದೆ ಅಂದರೆ ಲೇಪ ಇಲ್ಲ ನಮ್ಮದು ಒಂದು ನಿರ್ಲೇಪ ಇದೆ ನಿರ್ಲಿಪ್ತದೆ ಎಂತಂದ್ರಿ ನಾನು ಎಂಥದೂ ನನಗೆ ಎಂಥದೂ ಕೇಳಬೇಡಿ ನಮ್ಮದು ನಿರ್ಲಿಪ್ತದೆ ಅಂದರೆ ಹೀಗೆ ಏನು ನಮ್ಮದು ಪಾತ್ರನೇ ಇಲ್ಲ ಯಾವುದೋ ತಿಟ್ಟುವಂಥದ್ದು ತಿಟ್ಟುಕೊಳ್ಳಿ ನಿಮ್ದು ಏನು ಹೇಗೆ ನನ್ನ ಹತ್ರ ಎಂತ ಕೇಳಬೇಡಿ ನಿರ್ಲೇಪ ಇದೂ ತಪ್ಪು ಭಗವಂತ ವ್ಯಾಪ್ತನಾಗಿ ವಿಶೇಷೇನ ಆಪ್ತನಾಗಿ ನಿರ್ಲಿಪ್ತನೇ ನೋಡೋರಿಗೆ ದೇವರು ಎಷ್ಟು ಕೆಲಸ ಮಾಡ್ತಾನೆ ಅಂತ ಎಲ್ಲ ಏನೇನು ಬೇಕೋ ಯಾರ್ಯಾರಿಗೆ ಅದೆಲ್ಲವನ್ನೂ ಕೊಡ್ತಾನೆ ಆದರೆ ಅವನಿಗೆ ಮಾತ್ರ ಮುಂದೇನು ಪ್ರತಿಫಲ ಅದರ ಅಪೇಕ್ಷೆ ಇರುವುದಿಲ್ಲ ನಿರ್ಲಿಪ್ತನಾಗಿರ್ತಾನೆ ಇದು ಭಗವಂತನ ಮಹಿಮೆ ವ್ಯಾಪ್ತನಾಗಿ ನಿರ್ಲಿಪ್ತನಾಗಿರಬೇಕು ಅಂತ ಇದನ್ನು ನಾವು ರೂಢಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕಂತೆ ವ್ಯಾಪ್ತಿ ವ್ಯಾಪ್ತಿ ಅಂದರೆ ಏಕಕಾಲದಲ್ಲಿ ಎಲ್ಲ ಕಡೆ ನಾವು ವ್ಯಾಪಿಸಲಿಕ್ಕಾಗೋದಿಲ್ಲ ಒಂದೊಂದು ಕಾಲದಲ್ಲಿ ಒಂದೊಂದು ಜಾಗವನ್ನು ನಾವು ವ್ಯಾಪಿಸ್ತೇವೆ ಆವಾಗ ನಿರ್ಲಿಪ್ತರಾಗಿರಬೇಕು ಅದಕ್ಕೆ ಅಂಟಿಕೊಳ್ಳಬಾರದು ಇದು ಭಗವಂತನಿಂದ ನಾವು ಕಲಿಯಬೇಕಾಗಿರತಕ್ಕಂತಹ ಅಂಶ ದೇವರು ವ್ಯಾಪ್ತಾ, ದೇವರು ನಿರ್ಲಿಪ್ತ ಇದು ಉಪಾಸನೆಗೆ ಬೇಕಾಗಿರತಕ್ಕಂತಹ ಮುಖ ನಿಜವಾಗಿ ವ್ಯಾಪ್ತತ್ವವನ್ನು ಉಪಾಸನೆ ಮಾಡುವ ಅಧಿಕಾರ ನಮಗಿಲ್ಲ ಇದು ದೇವತಾ ಆಧಿಕಾರಿಕವದ್ದು ದೇವತೆಗಳು ಮುಖವನ್ನು ಉಪಾಸನೆ ಮಾಡ್ತಾರೆ ಭಗವಂತ ವ್ಯಾಪ್ತ ವ್ಯಾಪ್ತ ಅಂತ ನಮಗೆ ನಾಲ್ಕೇ ಗುಣ ಉಪಾಸನೆ ಮಾಡಲಿಕ್ಕೆ ಅಧಿಕಾರ ಸತ್ ಚಿತ್ ಆನಂದ ಆತ್ಮಾಂತ ಆದರೆ ವ್ಯಾಪ್ತತ್ವವನ್ನು ನಾವು ತಿಳ್ಕೊಳ್ಬೇಕು ಉಪಾಸನೆ ಮಾಡಲಿಕ್ಕಿಲ್ಲ ವ್ಯಾಪ್ತತ್ವದ ಜ್ಞಾನ ನಮಗಿರಬೇಕು ಭಗವಂತ ವ್ಯಾಪ್ತನಾಗಿದ್ದಾನೆ ಅಷ್ಟೇ ಸತ್ಯ ನಿರ್ಲಿಪ್ತನಾಗಿದ್ದಾನೆ ಅದನ್ನು ಆ ವ್ಯಾಪ್ತಿಯನ್ನು ವಿವರಣೆ ಮಾಡಲಿಕ್ಕೋಸ್ಕರ ಭಗವಂತ ಹೇಗೆ ವ್ಯಾಪಿಸಿದ ಅದನ್ನು ವಿವರಿಸ್ತಾರೆ ಪುರುಷರೂಪತ್ರಯ ಅಂತ ವಿವರಿಸ್ತಾರೆ ಭಗವಂತನ ರೂಪತ್ರಯಗಳು ಪುರುಷ ರೂಪತ್ರಯ ಭಗವಂತನ ಮೂರು ಪುರುಷ ರೂಪಗಳಿವೆ ಪೌರುಷದ ರೂಪ ಅದು ಮೂರು ಭಗವಂತನ ಮಹಿಮೆಯ ವಿಸ್ತಾರ ಆಗುವುದು ಈ ಮೂರು ರೂಪಗಳಿಂದ ಅದನ್ನು ಮೂರಕ್ಕೂ ಹೆಸರು ಏನಂದರೆ ಪುರುಷ ಪುರುಷ ಪುರುಷ ಅಂತ ಹೆಸರು ಭಗವಂತ ಪ್ರಳಯ ಕಾಲದಲ್ಲಿ ಪಟಪತ್ರಶಾಹಿಯಾಗಿರ್ತಾನೆ ಆಲದ ಎಲೆಯ ಮೇಲೆ ಮಲಗಿರ್ತಾನೆ ಭಗವಂತ ಆರಾಮವಾಗಿರ್ತಾನೆ ಯಾರಿಲ್ಲ ಅವಾಗ ಏಕೋ ನಾರಾಯಣ ಆಸೀತ್ ಒಬ್ಬರೇ ನಾರಾಯಣ ಮತ್ತೆ ಯಾರೂ ಇರುವುದಿಲ್ಲ ಲಕ್ಷ್ಮೀದೇವಿಯ ಪಕ್ಕದಲ್ಲಿ ಇರ್ತಾರೆ ಅಷ್ಟೇ ಭಗವಂತ ಒಬ್ಬನೇ ಇದ್ದವ ಮೂರು ರೂಪವನ್ನು ಸ್ವೀಕಾರ ಮಾಡ್ತಾನೆ ಅದಕ್ಕೆ ಪುರುಷಾ ಅಂತ ಹೆಸರು ಯಾವುದದು ಮೂರು ರೂಪ ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಮೊದಲನೇದ್ದು ತ ಮಹತ್ವತ್ವದ ಒಳಗಿರತಕ್ಕಂತಹ ರೂಪ ಇನ್ನೊಂದು ಬ್ರಹ್ಮಾಂಡದ ಒಳಗೆ ವ್ಯಾಪಿಸಿರತಕ್ಕಂತಹ ರೂಪ ಇನ್ನೊಂದು ಸರ್ವಭೂತಸ್ಥಂ ಎಲ್ಲ ಜೀವರಾಶಿಗಳ ಒಳಗೆ ತುಂಬಿರತಕ್ಕಂತಹದ್ದು ಮತ್ತೊಂದು ಹೀಗೆ ಮೂರು ರೂಪಗಳು ದ್ವಿತೀಯಂ ಅಂಡಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥಂ ಏತಾನಿ ಜಾತ್ವ ಮುಚ್ಚತೆ ಇದು ಮೋಕ್ಷ ಆಗಬೇಕಾದರೆ ಈ ಮೂರು ರೂಪಗಳನ್ನು ತಿಳ್ಕೊಳ್ಳಬೇಕಂತೆ ಒಂದು ಭಗವಂತನ ರೂಪ ಮಾತ್ತತ್ವದ ಒಳಗಿದೆ ಮಹತ್ತತ್ವ ಅಂತಂದರೆ ಭಗವಂತನ ಸೃಷ್ಟಿ ಮಾಡಿದ ಮೊಟ್ಟ ಮೊದಲನೇ ಸೃಷ್ಟಿ ಅದು ಮಹತ್ತತ್ವ ಅಂತ ಅದಕ್ಕೆ ಹೆಸರು ಪ್ರಕೃತಿ ಇತ್ತು ಪ್ರಳಯ ಕಾಲದಲ್ಲಿ ಮೊದಲು ನಿರ್ಮಾಣ ಆದದ್ದು ಮೊದಲನೆಯ ವಿಕೀರ್ತಿ ಅದು ಮಹತ್ತತ್ವ ತಾನು ಸೃಷ್ಟಿ ಮಾಡಿದ ಈ ಮಹತ್ವ ತತ್ವ ಅದರ ಒಳಗೆ ಭಗವಂತ ಒಂದು ರೂಪದಿಂದ ಪ್ರವೇಶ ಮಾಡಿದಂತೆ ತಾನು ಮಹತ್ವ ಎಂಬಂತಹ ಹೆಸರನ್ನು ಪಡೆದಂತೆ ಮಹತ್ತತ್ವದ ಒಳಗೆ ಇರತಕ್ಕಂತಹ ಒಂದು ರೂಪ ಎರಡನೇದ್ದು ಮಹತ್ವತ್ವದಿಂದ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ ನಿರ್ಮಾಣ ಮಾಡಿದ ಮೇಲೆ ಅದರ ಒಳಗೆ ಭಗವಂತ ಅದೇ ರೂಪದಿಂದ ಪ್ರವೇಶಿಸಿತ ಇದು ಭಗವಂತನ ಕ್ರಮ ಸೃಷ್ಟಿಯ ಕ್ರಮ ಮನುಷ್ಯರ ಸೃಷ್ಟಿ ದೇವರ ಸೃಷ್ಟಿ ಇಂತ ಎರಡು ಕ್ರಮಗಳು ಮನುಷ್ಯ ಸೃಷ್ಟಿಯಲ್ಲಿ ಸೃಷ್ಟಿಯಾಗ್ತದೆ ಮತ್ತೇನು ಗೊತ್ತಿಲ್ಲ ಭಗವಂತನ ಸೃಷ್ಟಿಯಲ್ಲಿ ಹಾಗಿಲ್ಲ ಅಂತ ತಾನು ಸೃಷ್ಟಿ ಮಾಡಿದರೆ ಕೊನೆಯ ತನಕ ಅದರ ಜವಾಬ್ದಾರಿಯನ್ನು ತಾನೇ ಹೊರ್ತಾನೆ ಮನುಷ್ಯನ ಸೃಷ್ಟಿಯಲ್ಲಿ ಜವಾಬ್ದಾರಿ ಹೊರ್ತಾರೆ ಕಂಪೆನಿಯವರು ಎಷ್ಟು ಸಮಯ ಗ್ಯಾರಂಟಿ ಆರು ತಿಂಗಳು ಒಂದು ವರ್ಷ ಎಲ್ಲ ಗ್ಯಾರಂಟಿ ಕಾರ್ಡ್ಗಳನ್ನೆಲ್ಲ ಕೊಡೋದುಂಟು ಇದು ಮನುಷ್ಯನ ಸೃಷ್ಟಿಗೆ ಗ್ಯಾರಂಟಿ ಇರುವುದು ಆರು ತಿಂಗಳು ಮಾತ್ರ ಹೊರತು ಮತ್ತೇನು ಗ್ಯಾರಂಟಿ ಇರುವುದಿಲ್ಲ ಭಗವಂತನ ಸೃಷ್ಟಿ ಹಾಗಲ್ಲ ಶತಮಾನ ಬಾವಧಿ ಪುರುಷ ನೂರು ವರ್ಷ ಬದುಕ್ತಾನೆ ಸರಿಯಾಗಿದ್ರೆ ನೂರು ವರ್ಷ ಬದುಕ್ಬೋದು ಇದು ಭಗವಂತ ಕೊಡ್ತಕ್ಕ ಗ್ಯಾರಂಟಿ ಯಾಕೆ ಭಗವಂತ ಇಷ್ಟು ಗ್ಯಾರಂಟಿ ಕೊಡ್ತಾನೆ ಅಂತಂದ್ರೆ ತಾನು ಅದರ ಪ್ರವೇಶ ಮಾಡ್ತಾನೆ ತಾನು ಸೃಷ್ಟಿ ಮಾಡಿದರೆ ಹಾಗೇ ಬಿಡೋಲ್ಲ ಅದರ ತಾನು ಪ್ರವೇಶ ಮಾಡ್ತಾನೆ ಲೌಕಿಕ ವಸ್ತುವಿನಲ್ಲಿ ಹಾಗಿಲ್ಲ ಕುಂಬಾರ ಮಡಿಕೆ ಮಾಡ್ತಾನೆ ನಮಗೆ ಮಾರಾಟ ಮಾಡ್ತಾನೆ ಜವಾಬ್ದಾರಿ ಮುಗಿಯಿತು ಮುಂದೇನು ಚಿಂತೆ ಇಲ್ಲ ನಮ್ಮ ಭಗವಂತನ ಸೃಷ್ಟಿ ಹಾಗಲ್ಲ ಸೃಷ್ಟಿ ಮಾಡಿ ಮಾರಾಟ ಮಾಡುವ ವ್ಯವಹಾರ ಅಲ್ಲ ಸೃಷ್ಟಿ ಮಾಡಿ ಅದರ ರಕ್ಷಣೆಗೋಸ್ಕರ ದೇವರು ಅದರ ಪ್ರವೇಶ ಮಾಡ್ತಾರೆ ಯಜಮಾನ ತನ್ನ ಮಗಳನ್ನು ಮದುವೆ ಮಾಡಿ ಕಳಿಸಿ ಕೊಡ್ತಾನೆ ಹೇಳ್ತಾನೆ ಮದುವೆ ಮಾಡಿ ಕಳಿಸಿ ಕೊಡುವ ತನಕ ನನಗೆ ಜವಾಬ್ದಾರಿ ಆಮೇಲೆ ವಾಪಾ ಬಂದರೆ ಜಾಗೃತೆ ಅಂತ ಹೇಳ್ತಾರೆ ಅಲ್ಲೇ ಇರಬೇಕು ನಮಗೆ ಅಷ್ಟೇ ಅದಕ್ಕಿಂತ ಮತ್ತೇನು ಮಾಡಲಿಕ್ಕಾಗುವುದಿಲ್ಲ ದೇವರದು ಸೃಷ್ಟಿ ಹಾಗಲ್ಲ ದೇವರು ಕೈ ಬಿಡುವುದಿಲ್ಲ ದೇವರು ಒಳಗೇ ಕೂತಿರ್ತಾರೆ ಅದು ಸೃಷ್ಟಿ ಮಾಡಿ ಅದರ ರಕ್ಷಣೆಗೋಸ್ಕರ ಪೂರ್ಣ ಗ್ಯಾರಂಟಿ ಭಗವಂತ ಕೊಡ್ತಾನೆ ಅದು ದೇವರ ಸೃಷ್ಟಿಯ ಅದ್ಭುತವಾದಂತಹ ಒಂದು ಲೀಲೆ ಅದನ್ನು ಹೇಳ್ತಾರೆ ಭಗವಂತ ಮೊದಲು ಪ್ರಯೋಗವಾಗಿ ಮಹಾತತ್ವವನ್ನು ಸೃಷ್ಟಿ ಮಾಡಿದ ದೇವರಿಗೆ ಖುಷಿಯಾಯ್ತಂತೆ ಎಷ್ಟು ಚೆನ್ನಾಗಿ ಸೃಷ್ಟಿ ಯಾಕೆ ಮಹತ್ತಾದ ತತ್ವ ಇದು ಅದರಲ್ಲಿ ಬ್ರಹ್ಮದೇವರನ್ನು ಕೂಡಿಸಿದ್ರಂತೆ ಬ್ರಹ್ಮ ನಿನಗೊಂದು ಶರೀರ ಕೊಟ್ಟಿದ್ದೇನೆ ಅಂತ ಬ್ರಹ್ಮದೇವರ ಶರೀರ ಆಯ್ತಂತೆ ಅದರ ಮೂಲಕ ಇಡೀ ಜಗತ್ತಿನ ಈ ಬ್ರಹ್ಮಾಂಡ ಕರ್ಪರದ ನಿರ್ಮಾಣ ಆಯ್ತು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಇದು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಅಂತ ಸುಮ್ಮನೆ ಕೂತಿಲ್ಲ ಅದರ ಒಳಗೆ ಪುರುಷ ನಾಮಕನಾಗಿ ಭಗವಂತ ಮತ್ತೆ ಪ್ರವೇಶ ಮಾಡಿದ ಬ್ರಹ್ಮಾಂಡ ಸೃಷ್ಟಿ ಆಯಿತು ಬ್ರಹ್ಮಾಂಡಕ್ಕೆ ಒಂದು ಆದರ್ಶವಾಗಿ ಪಿಂಡಾಂಡವನ್ನು ನಿರ್ಮಾಣ ಮಾಡಿದ ದೇವರಿಗೆ ನೋಡಿದ ಭಾರಿ ಖುಷಿ ಆಯ್ತಂತೆ ಎಷ್ಟು ಚೆನ್ನಾಗಿದೆ ನನ್ನ ಸೃಷ್ಟಿ ಭಾರಿ ಸಂತೋಷ ಪಟ್ಟಂತೆ ಭಗವಂತ ಎಷ್ಟು ಖುಷಿ ನಮ್ಮ ದೇವರು ಅಂತಂದ್ರೆ ಇದರ ಕೂತು ಪುರುಷ ಅನ್ವ ಪ್ರಶಸ್ತಿಯನ್ನು ಹಾಗೆಯೇ ಇಟ್ಟುಕೊಂಡನು ಪುರುಷ ಅಂದ್ರೇನು ಪುರಿ ಸೇತೆ ಶರೀರದ ಆರಾಮವಾಗಿ ಇರುವವಾ ಅಂತ ಅರ್ಥ ಹಾಗೆ ಈ ಶರೀರದ ಭಗವಂತ ಪುರುಷ ಆರಾಮವಾಗಿ ಇದ್ದಾನೆ ಭಾರಿ ಖುಷಿಯಲ್ಲಿದ್ದಾನೆ ಇದು ಭಗವಂತನ ಮತ್ತೊಂದು ಪುರುಷ ರೂಪ ಮೊದಲನೆಯದ್ದು ಮಹಾತತ್ವದ ಒಳಗೆ ಪ್ರವೇಶ ಮಾಡಿದ್ದು ಎರಡನೆಯದ್ದು ಬ್ರಹ್ಮಾಂಡದ ಒಳಗೆ ತುಂಬಿದ್ದು ಮೂರನೆಯದ್ದು ತುಂಬಿರತಕ್ಕಂತಹ ರೂಪ ಇದು ಎಲ್ಲದಕ್ಕೂ ಪುರುಷಾ ಪುರುಷಾ ಪುರುಷಾ ಅನ್ನುವಂತಹ ಹೆಸರಿದೆ ಇದನ್ನು ನಾವು ಚಿಂತನೆ ಮಾಡಬೇಕು ದಾಸರು ಹೇಳಿದರು ಭಗವಂತ ವ್ಯಾಪಿಸಿದ ಕ್ರಮ ಹೇಗೆ ಮೊದಲು ಒಡಪತ್ರಶಾಹಿಯಾದ ಭಗವಂತ ಪುರುಷ ನಾಮಕನಾಗಿ ಮಹಾತತ್ವವನ್ನು ಸೃಷ್ಟಿ ಮಾಡಿ ಅದರ ತುಂಬಿದ ಆಮೇಲೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರ ರಕ್ಷಣೆಗೋಸ್ಕರ ಅದರ ಒಳಗೆ ತುಂಬಿದ ಆಮೇಲೆ ಶರೀರವನ್ನು ಸೃಷ್ಟಿ ಮಾಡಿ ಅದರೊಳಗೆ ಭಗವಂತ ತುಂಬಿದ ಇಷ್ಟೇ ಅಲ್ಲ ತುಂಬುವುದು ಇನ್ನೇನು ತುಂಬಲಿಕ್ಕಿದೆ ಇಷ್ಟೇನಾ ಅಂತ ಕೇಳಬೇಡಿ ಎಲ್ಲ ಆಯ್ತು ಇನ್ನು ಬಾಕಿ ಉಳಿದ ಜಾಗನೇ ಇಲ್ಲ ದೇವರು ಮೂರು ಪುರುಷರೂಪದಿಂದ ತನ್ನ ಪೌರುಷವನ್ನು ಮೆರೆಸಿದ ಎಲ್ಲ ಕಡೆ ತುಂಬಿದ ದೇವರಿಗೇನು ಕೆಲಸ ಅಂತ ಕೇಳಬೇಡಿ ಎಲ್ಲವನ್ನೂ ಮಾಡಬೇಕಾದ ನಮ್ಮಿಂದ ಆಗದಿದ್ದ ಕೆಲಸಗಳೆಲ್ಲ ಮಾಡಬೇಕು ಸುಮ್ಮನೆ ನಾವು ಹೇಳುವುದಷ್ಟೇ ಎಲ್ಲ ನಾನು ಮಾಡ್ತೇನೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಎಲ್ಲವನ್ನು ನಾವು ಹೇಳ್ತೇವೆ ಆದರೆ ಪುರುಷ ರೂಪತ್ರಯ ನಾವು ಏನ್ಮಾಡ್ತೇವೆ ಗೊತ್ತಾ ರೂಪತ್ರಯ ಅಲ್ಲ ತಾಪತ್ರಯ ಅಷ್ಟೇ ನಮಗೂ ಇನ್ನೊಬ್ಬರಿಗೂ ಎಲ್ರಿಗೂ ಭಗವಂತನ ರೂಪ ಅದು ರೂಪ ರೂಪಣೆ ನಿರೂಪಣೆ ಮಾಡುವಂಥದ್ದು ಈ ತ್ರಯ ಮೂರು ಪುರುಷ ಸ್ವರೂಪಗಳು ಕೂಡ ರೂಪನೆ ನಿರೂಪಣೆ ಮಾಡುವಂತ ಈ ಪಿಂಡಾಂಡವನ್ನು ಬ್ರಹ್ಮಾಂಡವನ್ನು ಮಹತ್ತತ್ವವನ್ನು ಮಹತ್ತತ್ವ ಅತೀಂದ್ರಿಯವಾದ್ದು ಅದರಿಂದ ಇಂದ್ರಿಯ ಗೋಚರವಾದ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಈ ಬ್ರಹ್ಮಾಂಡವನ್ನು ಭೋಗಿಸಲಿಕ್ಕೋಸ್ಕರವಾಗಿ ಈ ಪಿಂಡಾಂಡವನ್ನು ನಿರ್ಮಾಣ ಮಾಡಿದ ಆ ಎರಡಕ್ಕೂ ಸಂಬಂಧ ಹಚ್ಚಬೇಕು ಅದಕ್ಕೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನ ಕೊಟ್ಟ ಅದರ ಮೂಲಕ ಎಂದಕ್ಕೆ ಸಂಬಂಧ ಅವಿಭಾಜ್ಯ ಸಂಬಂಧ ಬಂಧನವನ್ನು ಮಾಡಿದ ಸಂಬಂಧದ ಮೂಲಕ ಭಗವಂತ ಈ ಜೀವರನ್ನು ಬಂಧನಕ್ಕೆ ಒಳಪಡಿಸಿದ ಬಂಧನದಿಂದ ಅಜ್ಞಾನ ಬಂತು ಅಜ್ಞಾನ ಹೋಗಿ ಸುಜ್ಞಾನ ಬರಬೇಕು ಅಲ್ಲಿವರೆಗೆ ಈ ಪುರುಷ ನಮ್ಮ ಜೊತೆಗೇ ಇರ್ತಾನೆ ಪುರುಷರು ಪತ್ರಯ ಬ್ರಹ್ಮಾಂಡದ ಒಳಗೆ ಎಲ್ಲ ಕ್ರಿಯೆಗಳನ್ನು ಭಗವಂತ ಕಂಡ ಹಾಗೆ ಈ ಪಿಂಡಾಂಗದೊಳಗೆ ಪ್ರವೇಶ ಮಾಡಿ ಒಂದೊಂದು ಕ್ರಿಯೆಯನ್ನು ಭಗವಂತ ಮಾಡ್ತಾನೆ ಕರುಣಾಸಂಧಿಯ ಕೊನೆಗೆ ಒಂದು ದಾತರು ಹೇಳಿದರು ಅದು ಕಣ್ಣಿಗೆ ಯವೆಯಂದದಲ್ಲಿ ಅಂತ ಒಳ್ಳೆಯ ದೃಷ್ಟಾಂತ ಕೊಟ್ಟಿದ್ದರು ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅಂತಂದರೆ ಇದು ಒಂದು ಉದಾಹರಣೆ ನಮ್ಮಲ್ಲಿ ಆಟೋ ಬಾಗಿಲುಗಳೆಲ್ಲ ಇವೆ ಆಟೋಮೆಟಿಕ್ ಅಲ್ಲ ನಾವೇನು ಹಾಕಬೇಕಾಗಿಲ್ಲ ತನ್ನಷ್ಟಕ್ಕೆ ಹಾಕುವಂಥದ್ದು ಆದರೆ ತೆರೆಯುವುದು ಮಾತ್ರ ಆಟೋಮೆಟಿಕ್ ಅಲ್ಲ ನಾವು ದೂಡಬೇಕದ ಇದು ಹಾಗಲ್ಲ ತನ್ನಷ್ಟಕ್ಕೆ ಮುಚ್ಚುತ್ತೆ ತನ್ನಷ್ಟಕ್ಕೆ ತೆರೆಯುತ್ತೆ ಈಗ ಬೇಡ ಮನೆಗೆ ಹೋಗಿ ನೋಡಿ ಕಣ್ಣಿನ ಹತ್ತಿರ ಕೈ ಹಾಕಿ ತನ್ನಷ್ಟಕ್ಕೆ ಮುಚ್ಚಿಕೊಳ್ಳುತ್ತೆ ನೀವೇನು ಮುಚ್ಚಬೇಕಾಗಿಲ್ಲ ಪ್ರಯ ಕಣ್ಣು ರೆಪ್ಪೆ ನೀನು ಮುಚ್ಚಬೇಕು ನಿಮ್ಮ ಆಳ್ಬಲದನ್ನು ಕೇಳೋದಿಲ್ಲ ಅದು ನಿಮ್ಮ ಕೈ ಅಡ್ಡ ಬಂತು ಅಂದರೆ ಕಣ್ಣು ಮುಚ್ಚಿಕೊಂಡಿತು ಏನಾದರೂ ಗಾಳಿ ಧೂಳಿ ಬಂತು ಅಂತಂದರೆ ಕಣ್ಣು ತನ್ನಷ್ಟಕ್ಕೆ ಮುಚ್ಚಿಕೊಳ್ಳುತ್ತೆ ಇದು ಆಟೋಮೆಟಿಕ್ ಬಾಗಿಲು ತಯಾರು ಮಾಡಿದ್ದು ಮೊದಲನೇ ತಯಾರಿಕೆ ಅದು ಭಗವಂತನದ್ದು ಕಣ್ಣಿಗೆ ಮಾಡಿ ತೋರಿಸಿದ ಇದು ಯಾರಿಂದಲೂ ಮಾಡಲಿಕ್ಕಾಗದೇ ಇರತಕ್ಕ ಅಪರೂಪದ ವಸ್ತು ಅಂದ್ರೆ ಕಣ್ಣು ಎಷ್ಟು ದೊಡ್ಡ ಸಂಪತ್ತು ಅದನ್ನು ರಕ್ಷಣೆ ಮಾಡಬೇಕಾದ್ದು ಭಗವಂತನ ಜವಾಬ್ದಾರಿ ದೇವರು ಹೇಳಿದ ಈ ಪಿಂಡಾಂಡದ ನಾನು ಕೂತು ಈ ನಾನು ನಿರ್ಮಾಣ ಮಾಡಿದ ಈ ಪಿಂಡಾಂಡವನ್ನು ರಕ್ಷಣೆ ಮಾಡ್ತೇನೆ ಹೇಗೆ ಅಂದರೆ ಒಂದೊಂದು ವಸ್ತುವಿನ ಒಳಗೂ ಕೂತು ನಿಂತು ಅದನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಉದಾಹರಣೆಗೆ ಒಂದು ಕಣ್ಣು ಅಂತಷ್ಟೆ ಎಲ್ಲ ವಸ್ತುವನ್ನು ದೇವರು ಇದೇ ರೀತಿ ರಕ್ಷಣೆ ಮಾಡ್ತಾನೆ ಮಹಾತ್ವ ಇರಬಹುದು ಬ್ರಹ್ಮಾಂಡ ಇರಬಹುದು ಪಿಂಡಾಂಡಿರವ್ರು ಇದನ್ನು ರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿ ಭಗವಂತನಿಗೆ ಕೊಡಬೇಕಂತೆ ಕೊಡುವುದಂತ ನಾವು ಕೊಟ್ಟಿದ್ದೇವೆ ಅಂತ ತಿಳ್ಕೊಳ್ಬೇಕಂತೆ ನಾವು ಕೊಡುವುದಂತ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕಂತೆ ಪುರುಷರೂಪತ್ರಯ ಪುರಾತನ ಪುರುಷ ಇವನು ಪುರುಷ ಅಂತಂದ್ರೆ ಮೂರು ರೂಪಗಳನ್ನು ಸ್ವೀಕಾರ ಮಾಡಿದ ಅಂತಂದ್ರೆ ಅದಕ್ಕಿಂತ ಮುಂಚೆ ಇರಲಿಲ್ವಾ ರೂಪ ಹಾಗಾದರೆ ಅದಕ್ಕೂ ನಾಶ ಇದೆ ಅಂತಾಯ್ತು ಅದಕ್ಕೂ ಹುಟ್ಟು ಉಂಟು ಅಂತಾಯ್ತು ಹುಟ್ಟು ಸಾವು ಇದ್ರೆ ಏನು ವ್ಯತ್ಯಾಸ ಅಂತ ಪ್ರಶ್ನೆ ಬಂದರೆ ಪುರಾತನ ಪುರುಷ ಅಂತ ಹೇಳಿದ್ರು ಇದು ಪುರಾತನ ಅಂತ ಪುರಾತನ ಅಂತಂದ್ರೆ ಅದಕ್ಕೆ ಅರ್ಥ ಎಷ್ಟು ಹೇಳ್ಬೋದು ನಾವು ಪುರಾತನ ಅಂದರೆ ಹಳತು ಅಂತ ಅರ್ಥ ಎಷ್ಟು ಹಳತು ನಮ್ದು ನಿನ್ನೆ ತಕ್ಕಂತೆ ದಿವತ್ತಿಗೆ ಪುರಾತನಾಗಿ ಬಿಡುತ್ತೆ ಹಳತಾಗಿ ಬಿಡುತ್ತೆ ಏ ಭಾರಿ ಹಳತ್ರೀ ಎಂಥದ್ದು ನಿನ್ನೆಯಿಂದ ಇವತ್ತಾಯ್ತು ಅಷ್ಟೇ ನಿನ್ನೆ ಅಂಗಡಿಯಿಂದ ತಂದದ್ದು ಇವತ್ತು ಪುರಾತನ ಆಯಿತು ಅದಲ್ಲ ಪುರಾತನ ಅಂದರೆ ಇನ್ನೂ ನಮ್ಮ ತಾತನ ಕಾಲದ್ದು ನಮ್ಮ ಮುತ್ತಾತನ ಕಾಲದ್ದು ಇದು ವಿಗ್ರಹ ಅವರು ಪೂಜೆ ಮಾಡಿಕೊಂಡು ಬಂದದ್ದು ಪುರಾತನ ಸೃಷ್ಟಿಯ ಆದಿಯಲ್ಲಿದ್ದದ್ದು ಇನ್ನೂ ಪುರಾತನ ಆಯಿತು ಅದು ಯಾವುದೂ ಪುರಾತನ ಅಲ್ಲಂತೆ ದಾಸರು ಹೇಳಿದ್ದು ಪುರಾಣ ಪುರುಷ ಅಥವಾ ಪುರಾತನ ಪುರುಷ ಅಂತ ಕರೀತಾರೆ ಪುರಾತನ ಅಂತಂದ್ರೆ ಎಲ್ರಿಗೂ ಪುರಾತನವಾದ ಯಾವುದೋ ಅದು ಪುರಾತನ ಪ್ರಪಂಚದಲ್ಲಿ ಈ ವಸ್ತು ಇಲ್ಲ ಅಂತ ಯಾಕೆಂದ್ರೆ ಎಲ್ಲರಿಗೂ ಪುರಾತನವಾದ ಯಾವುದು ಅದು ಒಬ್ಬ ಭಗವಂತ ಮಾತ್ರ ಯಾಕೆಂದ್ರೆ ಹಿಂದೆ ಹಿಂದೆ ಹಿಂದೆ ಹಿಂದೆ ನಾವು ಎಷ್ಟು ಹಿಂದೆ ಹೋದರೂ ಕೂಡ ಅದಕ್ಕಿಂತ ಹಿಂದೆ ಭಗವಂತ ಇದ್ದ ಆದ್ರಿಂದ ಅವನು ಪುರಾತನ ಪುರುಷ ಎಲ್ಲದಕ್ಕಿಂತಲೂ ಪ್ರಾಚೀನನಾದವ ಅವನಿಗಿಂತ ಪ್ರಾಚೀನ ಒಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಯಾವುದೇ ವಸ್ತುಗಳಿಗೆ ಒಂದು ಕಲ್ಪದ ಪರಿಮಿತಿ ಎರಡು ಕಲ್ಪದ ಪರಿಮಿತಿ ಕೆಲವು ಕಲ್ಪಗಳ ಪರಿಮಿತಿ ಇರುವುದಷ್ಟೇ ಆದರೆ ಭಗವಂತನಿಗೆ ಕಲ್ಪಕಾಲದ ಪರಿಮಿತಿ ಪರಿಮಿತಿಯಲ್ಲ ಅವನು ಅನಾದಿ ಹಿಂದೆ ಹಿಂದೆ ಹಿಂದೆ ಎಷ್ಟು ಹೋದರೂ ಅದಕ್ಕಿಂತ ಹಿಂದೆ ಇದ್ದವ ಹಾಗಾಗಿ ಈ ಪುರುಷ ರೂಪ ಈ ಕಲ್ಪದ ಆದಿದ್ದಲ್ಲ ಅದಕ್ಕಿಂತ ಹಿಂದೆ ಇತ್ತು ಅದಕ್ಕಿಂತ ಹಿಂದೆ ಇತ್ತು ಮತ್ತೇನು ಭಗವಂತ ಮೂರು ರೂಪವನ್ನು ಸ್ವೀಕಾರ ಮಾಡಿದ ಅಂತ ಹೇಳ್ತೀರಿ ಸ್ವೀಕಾರ ಮಾಡಿದ ಅಂದರೆ ನಮಗೆ ತೋರಿಸಿದ ಅಂತರ್ಥ ಅಷ್ಟೆ ಮಹಾತತ್ವದ ಒಳಗೆ ನಿಯಾಮಕವಾದ ರೂಪವನ್ನು ಚದುರ್ಮುಖನಿಗೆ ತೋರಿಸಿದ ಬ್ರಹ್ಮಾಂಡದ ಒಳಗಿದ್ದ ರೂಪವನ್ನು ತತ್ವಾಭಿಮಾನಿ ದೇವತೆಗಳಿಗೆ ತೋರಿಸಿದ ಪಿಂಡಾಂಡದ ಒಳಗಿದ್ದ ರೂಪವನ್ನು ನೀವು ಚಿಂತನೆ ಮಾಡಿ ಅಂತ ನಮಗೆ ಬಿಟ್ಟುಕೊಟ್ಟ ಹೀಗೆ ಭಗವಂತ ಪುರುಷ ರೂಪವನ್ನು ಮೂರನ್ನು ಸ್ವೀಕಾರ ಮಾಡಿದ ಅಂತಂದ್ರೆ ಹೊಸ್ತು ಅದನ್ನು ನಿರ್ಮಾಣ ಮಾಡಿದ ಅಂತ ಅಲ್ಲ ಯುದ್ಧ ರೂಪವನ್ನು ಬೆಳಕಿಗೆ ತಂದ ಅದರಿಂದ ಪುರಾತನ ಪುರುಷ ಪುರುಷರೂಪತ್ರಯ ಅದು ಪುರು ಪುರಾತನ ಪುರುಷ ಅತ್ಯಂತ ಪ್ರಾಚೀನ ಯಾವುದು ಪ್ರಾಚೀನ ಅದಕ್ಕೆ ಬೆಲೆ ಜಾಸ್ತಿ ಭಗವಂತನಷ್ಟು ಪ್ರಾಚೀನವಾದ ವಸ್ತು ಇಲ್ಲ ಅದರಿಂದ ಭಾರೀ ಮಹತ್ವ ಅದಕ್ಕೆ ಪುರಾತನ ಪುರುಷ ಪುರುಷೋತ್ತಮ ಪುರಾತನ ಪುರುಷ ಅಂತ ಹೇಳುವಾಗ ಲಕ್ಷ್ಮೀದೇವಿಯರು ಇದ್ದಾರೆ ಅವರು ಒಂದು ರೀತಿಯಲ್ಲಿ ಪುರಾತನ ಎಷ್ಟು ಆಯುಷ್ಯ ಅಂತಂದ್ರೆ ದೇವರಿಗೆಷ್ಟೋ ಅಷ್ಟೆ ನಮ್ಮಲ್ಲೆಲ್ಲ ಜಾತಕ ನೋಡುವಾಗ ಸ್ವಲ್ಪ ಎರಡು ಮೂರು ವರ್ಷಗಳ ಅಂತರ ಆದರೂ ಬೇಕು ಕನಿಷ್ಠ ಪಕ್ಷ ಅಂತ ಹೇಳ್ತಾರೆ ಒಂದೇ ವಯಸ್ಸಿನವರು ಆಗಬಾರದು ಅಂತ ಹೇಳ್ತಾರೆ ಇದೆಲ್ಲ ಜ್ಯೋತಿಷ್ಯ ಜಾತಕ ಎಲ್ಲ ನಂಬಿದ್ರೆ ಸಮಸ್ಯೆ ಜಾತಕವನ್ನೇ ಬಿಟ್ಟರೆ ರಗಳ ಎಲ್ಲ ಇದೆಲ್ಲ ಅದರಿಂದ ಯಾವುದು ಬೇಕಾದರೂ ಆಗ್ಬೋದು ಯಾಕೆಂದ್ರೆ ಈ ಇಬ್ಬರು ದಂಪತಿಗಳಿದಾರಲ್ಲ ಇವರಿಗೆ ಜಾತಕ ನೋಡಿದ್ ಯಾರು ಆದರೆ ಜಾತಕ ನೋಡಲಿಲ್ಲ ಒಂದು ದಿವಸನು ಡೈವರ್ಸ್ ಆಗಲಿಲ್ಲ ಒಂದಿನೂ ಕೋಪದಲ್ಲಿ ಹೋಗಲಿಲ್ಲ ಅವರು ಸನಾತನ ದಂಪತಿಗಳು ಅವರಿಗೆ ವಯಸ್ಸಿನ ಅಂತರನೂ ಇಲ್ಲ ಕಾಲದಲ್ಲಿ ಒಂದೇ ರೀತಿ ಭಗವಂತ ಎಷ್ಟು ಕಾಲದಿಂದ ಇದ್ದ ಅಷ್ಟೇ ಕಾಲದಿಂದ ಲಕ್ಷ್ಮೀ ದೇವಿಯರು ಇದ್ದಾರೆ ಲಕ್ಷ್ಮೀ ದೇವಿಯರು ಎಷ್ಟು ಕಾಲದಿಂದ ಇದ್ದಾರೆ ಅಷ್ಟು ಕಾಲದಿಂದಲೂ ಇದ್ದಾರೆ ನಿತ್ಯ ದಂಪತಿಗಳು ಆದ್ದರಿಂದ ನಿತ್ಯ ಕಲ್ಯಾಣ ಅಂತ ನಿತ್ಯ ದಂಪತಿಗಳಿಗೆ ಶ್ರೀ ತಿರುಪತಿಗೆ ಹೋಗಿ ನಿತ್ಯ ಶ್ರೀನಿವಾಸ ಕಲ್ಯಾಣ ಯಾವತ್ತೊಮ್ಮೆ ಮದುವೆ ಆದ ನಿತ್ಯ ಕಲ್ಯಾಣ ಆದ್ತು ಹಾಗೆ ನಮ್ಮ ಲಕ್ಷ್ಮೀನಾರಾಯಣರಿಗೆ ನಿತ್ಯ ದಂಪತಿಗಳಾದ್ದರಿಂದ ನಿತ್ಯ ಪದ ಆರಾಧನೆ ಹಾಗಾಗಿ ಭಗವಂತ ಪುರಾತನ ಎಷ್ಟು ಲಕ್ಷ್ಮೀದೇವಿಯರು ಅಷ್ಟೇ ಪುರಾತನ ಮತ್ತೇನು ಭಗವಂತನಿಗೆ ವೈಶಿಷ್ಟ್ಯ ಅಂತಂದರೆ ಪುರುಷೋತ್ತಮ ಅಂತ ದಾಸರು ಹೇಳಿದರು ಹೌದು ಇಬ್ರು ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ಇರುವವರು ಭಗವಂತ ಈ ಬ್ರಹ್ಮಾಂಡದಲ್ಲಿ ಈ ಪಿಂಡಾಂಡದಲ್ಲಿ ಮಹತತ್ವದಲ್ಲಿ ತುಂಬಿದ ಅವನ ಜೊತೆಗೆ ಲಕ್ಷ್ಮೀ ದೇವಿಯರೂ ತುಂಬಿದ್ದಾರೆಂತೆ ಭಗವಂತ ಎಷ್ಟು ವ್ಯಾಪಿಸಿದ ಅಷ್ಟು ವ್ಯಾಪ್ತಿ ದೇವರು ಎಷ್ಟು ರೂಪ ಸ್ವೀಕರಿಸುತ್ತಾನೆ ಅಷ್ಟೇ ರೂಪ ಲಕ್ಷ್ಮೀ ದೇವಿಯರು ಸ್ವೀಕರಿಸುತ್ತಾರೆಂತೆ ಹಾಗಾಗಿ ಇಬ್ಬರೂ ಕೂಡ ವ್ಯಾಪ್ತರು ಇಬ್ರು ನಿರ್ಲಿಪ್ತರು ಎಷ್ಟು ನಿರ್ಲಿಪ್ತರು ಇಬ್ಬರು ಕೂಡ ಅಂತಂದರೆ ದಾಸರ ಮುಂದೆ ಉದಾಹರಣೆ ಕೊಡ್ತಾರೆ ಚಿಕ್ಕ ಮಕ್ಕಳು ಮನೆಯನ್ನು ನಿರ್ಮಾಣ ಮಾಡ್ತಾರೆ ಬಹಳ ಒಳ್ಳೆ ಮನೆ ಕರ್ತಾರೆ ಮತ್ತೆ ಮರುಕ್ಷಣದಲ್ಲೇ ಅದನ್ನು ಕೆಳಗೆ ಬೀಳಿಸಿ ಆಗ್ತಾರೆ ಎಷ್ಟು ಆರಾಮವಾಗಿ ನಿರ್ಲಿಪ್ತ ಅಂತ ಕರೆಯಿತು ವ್ಯಾಪ್ತ ನಿರ್ಲಿಪ್ತ ಒಂದು ಬೆಲೂನ್ ತೆಕೊಳ್ಳುತ್ತೆ ಮಗಳು ಅಯ್ಯೋ ಬೆಲೂನು ಬೆಲೂನು ಗಲಾಟೆ ಮಾಡುತ್ತೆ ಅದರ ಮೇಲೆ ಕೂಡುತ್ತೆ ತುಂಡಾಯಿತು ಖುಷಿ ಅದಕ್ಕೆ ಬೇಜಾರು ಏನಿದೆ ಅಂತೆ ಅದನ್ನು ತೆಕ್ಕುವುದರಲ್ಲಿಯೂ ಖುಷಿ ಗಾಳಿ ಊರುವುದರಲ್ಲಿಯೂ ಖುಷಿ ಅದನ್ನು ಒಡೆಯುವುದರಲ್ಲಿಯೂ ಖುಷಿ ದುಡ್ಡು ಕೊಟ್ಟವರಿಗೆ ಮಾತ್ರ ತಲೆ ಬಿಸಿ ಅಷ್ಟೆ ನಮ್ಮ ದೇವರು ಎಲ್ಲ ಕಡೆ ವ್ಯಾಪಿಸಿರ್ತಾನೆ ವ್ಯಾಪಿಸಿತಾನೆ ಆದರೆ ಲೇಪ ಇಲ್ಲ ನಿರ್ಲಿಪ್ತ ಮತ್ತೆ ಲಕ್ಷ್ಮಿಗೂ ನಾರಾಯಣನಿಗೂ ಏನು ವ್ಯತ್ಯಾಸ ಒಬ್ಬ ಪುರುಷೋತ್ತಮ ಒಬ್ಬಳು ಪುರುಷೋತ್ತಮನನಲ್ಲ ಇಷ್ಟು ವ್ಯತ್ಯಾಸ ಭಗವಂತ ಪುರುಷರೆಲ್ಲರಿಗಿಂತಲೂ ಉತ್ತಮನಾದವ ಅಲ್ಲ ದರು ಹೇಳಿದ್ದು ಪುರುಷ ಉತ್ತಮ ಪುರುಷರಿಗಿಂತ ಉತ್ತಮ ಅಂತ ಇಷ್ಟೇ ಹೇಳಿದರು ಸ್ತ್ರೀಗಿಂತ ಉತ್ತಮ ಅಂತ ಹೇಳಿಲ್ಲ ಲಕ್ಷ್ಮಿಗಿಂತ ಉತ್ತಮ ಅಂತ ಹೇಳಿಲ್ಲ ಅಂತಂದ್ರೆ ಹೌದು ಪುರುಷೋತ್ತಮ ಎಂಬ ಶಬ್ದಕ್ಕೆ ಅದ ಅರ್ಥ ಅಂತ ಹೇಳ್ತಾರೆ ಕ್ಷರಾಕ್ಷರ ಪುರುಷೋತ್ತಮ ಅಂತದನ್ನು ಬಿಡಿಸಿದರು ಕ್ಷರಾಕ್ಷರ ಪುರುಷ ಪೂಜಿತ ಅಂತ ಬಿಡಿಸಿದರು ಕ್ಷರ ಅಕ್ಷರಗಳಿಂದ ಕ್ಷರ ಅಕ್ಷರ ಪುರುಷರಿಂದ ಪೂಜಿತವಾದ ಪಾದ ಪುರುಷೋತ್ತಮತ್ವನೇ ನಿರೂಪಣೆ ಮಾಡುವ ಇನ್ನೊಂದು ಬಗೆ ಪುರುಷರು ಎರಡು ರೀತಿಯಾಗಿದ್ದಾರೆ ಒಂದು ಸಾಯುವ ಪುರುಷಾ, ಒಂದು ಸಾಯದೇ ಇದ್ದ ಪುರುಷಾ. ಸಾಯುವ ಪುರುಷ ಯಾರು ಚತುರ್ಮುಖನನ್ನು ಪ್ರಾರಂಭಿಸಿ ಎಲ್ಲರೂ ಕೂಡ ಸಾಯುವ ಪುರುಷ ಅಂದ್ರೆ ಶರೀರ ಕ್ಷರಣಾ ಬ್ರಹ್ಮದೇವರ ಶರೀರನೂ ಕೆಳಗೆ ಬೀಳುತ್ತೆ ಹಾಗಾಗಿ ಅವರಿಗೆ ನಾಶ ಇದ್ದಂತಹ ಪುರುಷ ಅಂದ್ರೆ ಚತುರ್ಮುಖಾದಿಗಳು ಅಕ್ಷರ ಪುರುಷ ಅಂದರೆ ನಾಶ ಇಲ್ಲದೇ ಇದ್ದ ಪುರುಷ ಅದು ಯಾರು ನಾಶ ಇಲ್ಲದಿದ್ದ ಪುರುಷ ಯಾರು ಲಕ್ಷ್ಮೀ ದೇವಿಯರು ನಾಶ ಇಲ್ಲದೆ ಇರತಕ್ಕಂತಹ ಪುರುಷ ಅಂತ ಇದೆಂತತೆ ಪುರುಷ ಆಗೋದು ಹೇಗೆ ಆ ಪ್ರಶ್ನೆ ಮತ್ತೆ ಪುನಃ ಬಂತು ಲಕ್ಷ್ಮೀ ದೇವಿಯರಿಗೆ ಪುರುಷತ್ವ ಹೇಗೆ ಸ್ತ್ರೀ ಅಲ್ವಾ ಅಂತಂದ್ರೆ ಈಗ ಭಗವದ್ಗೀತೆ ಹೇಳಿದೆ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ ಎರಡು ಪುರುಷಾ ಲಕ್ಷ್ಮೀದೇವಿಯರು ಪುರುಷಾ. ಹೇಗೆ ಪುರುಷ ಅವರು ಪುಂಶಕ್ತಿಮತೀಯಸ್ಮಾತ್ ಪುಂಶಬ್ದ ಅವಿದೀಯತೆ ಪುಲ್ಲಿಂಗ ಶಬ್ದದಿಂದ ಕರೀತಾರೆ ಲಕ್ಷ್ಮೀದೇವಿಯರನ್ನು ಯಾಕೆ ಪುರುಷರು ಏನು ಮಾಡಬಹುದು ಅಂತಹ ತಾಕತ್ತು ಇದೆ ಹಾಗೆ ಅವಳಿಗೆ ಪುರುಷ ಅಂತ ಹೆಸರಂತೆ ಪುರುಷ ಎಂತಾರ ಪೌರುಷ ಲಕ್ಷ್ಮೀ ದೇವಿಯರ್ದ ಅವರ ಪುರುಷ ಪೌರುಷದ ಮುಂದೆ ಎಲ್ಲರೂ ಬಗ್ಗುವರೆ ಲಕ್ಷ್ಮಿಯ ಪೌರುಷದ ಮುಂದೆ ತಲೆ ತಗ್ಗಿಸಿದ್ದವರು ಯಾರಿದ್ದಾರೆ ಎಲ್ಲರೂ ತಗ್ಗಿಸುವ ಯಾಕೆಂದರೆ ಎಂಥದೂ ಮಾಡ್ಲಿಕ್ಕಾಗತ್ತೆ ಲಕ್ಷ್ಮೀ ಬಂತು ಅಂದರೆ ಎಲ್ಲ ಮಾಡಲಿಕ್ಕಾಗತ್ತೆ ಮಾಡ್ಲಿಕ್ಕಾಗದಿದ್ದದ್ದು ಯಾವುದೂ ಇಲ್ಲ ಹಾಗಾಗಿ ಲಕ್ಷ್ಮಿಯ ಕಟಾಕ್ಷ ಹೊಂದಿದವರಿಗೆ ಇಷ್ಟು ತಾಕತ್ತಿದ್ರೆ ಲಕ್ಷ್ಮಿಗೆ ಎಷ್ಟು ತಾಕತ್ತಿರಲಿಕ್ಕಿಲ್ಲ ಆದ್ರಿಂದ ಪೌರುಷ ದೇವಿದ್ದು ಅಪಾರ ಅಪೂರ್ವವಾದ ಸಂಪತ್ತು ಪೌರುಷ ಲಕ್ಷ್ಮೀ ದೇವಿಯರದ್ದು ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ ಸಂಹಾರ ಮಾಡ್ತಾರೆ ಆಚಾರ್ಯರು ಹೇಳ್ತಾರೆ ಭಗವಂತ ಮಾಡುವ ಕೆಲಸ ಎಲ್ಲ ಲಕ್ಷ್ಮೀದೇವಿಯರದ್ದಂತೆ ಎಷ್ಟೆಲ್ಲ ಕೆಲಸ ವಿಶ್ವಸ್ಥಿತಿ ಪ್ರಲಯ ಸ್ವರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತಿ ಬಂದ ಮೋಕ್ಷಹ ಎಲ್ಲವೂ ಕೂಡ ಲಕ್ಷ್ಮೀ ದೇವಿಯರಿಂದಂತೆ ಹಾಗಾಗಿ ಮಹಾ ಸಾಮರ್ಥ್ಯ ಪುರುಷರಿಂದ ಏನಾಗುತ್ತೆ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಬರ್ತಾರೆ ಸೃಷ್ಟಿ ಮಾಡುವವರು ಅವರೇ ಸ್ಥಿತಿ ಮಾಡುವವರು ಅವರೇ ಸಂಹಾರನೂ ಜ್ಞಾನ ಕೊಡುವವರು ಅಜ್ಞಾನ ಕೊಡುವವರು ಬನ್ನ ಮೋಕ್ಷ ಕೊಡುವವರು ಅದಕ್ಕೆ ದಾಸರು ಹೇಳಿದ್ದು ಭಾಗ್ಯದ ಲಕ್ಷ್ಮೀ ಏನು ಭಾಗ್ಯ ಅಂದರೆ ಇದೇ ಸೃಷ್ಟಿಯಾದಿ ಎಂಟನ್ನು ಕೊಡುವವರು ಲಕ್ಷ್ಮೀ ದೇವಿಯರು ಮಹಾಭಾಗ್ಯ ಆದ್ದರಿಂದ ಲಕ್ಷ್ಮೀ ದೇವಿಯರು ಪುರುಷರೇ ಪುಮ್ಮಶಕ್ತಿ ಮತಿ ಪುರುಷರ ತಾಕತ್ತನ್ನು ಪಡೆದವರು ಆದ್ದರಿಂದ ಲಕ್ಷ್ಮಿಯೂ ಪುರುಷರೇ ಬ್ರಹ್ಮಾದಿ ದೇವತೆಗಳೂ ಪುರುಷರೇ ಪುರುಷ ಪೂಜಿತ ಪಾದ ಭಗವಂತನ ಪಾದವನ್ನು ಬ್ರಹ್ಮಾದಿ ದೇವತೆಗಳು ಹೇಗೆ ಆರಾಧಿಸ್ತಾರೆ ಹಾಗೆ ಲಕ್ಷ್ಮೀ ದೇವಿಯರು ಆರಾಧನೆ ಮಾಡ್ತಾರೆ ಅಂತ ಪುರುಷ ಪೂಜಿತ ಪಾದ ಆದ್ದರಿಂದ ಪುರುಷೋತ್ತಮ ಲಕ್ಷ್ಮಿಗಿಂತಲೂ ಉತ್ತಮ ಬ್ರಹ್ಮಾದಿಗಳಿಗಿಂತಲೂ ಉತ್ತಮ ಎಲ್ಲರಿಗಿಂತಲೂ ಉತ್ತಮನಾದವ ಭಗವಂತ ಅವನು ಪುರಾತನ ಪೂರ್ಣಾನಂದ ಜ್ಞಾನಮಯ ಭಗವಂತ ಪುರುಷ ಪೂಜಿತ ಪಾದ ಅಂತ ಹೇಳಿದರು ಅಷ್ಟೇ ಅಲ್ಲ ಪುರುಷರ ಶರೀರದ ಒಳಗೆ ಕೂತವನು ಅವನೇನು ಪುರುಷರಿಂದ ಪೂಜೆಯನ್ನು ಸ್ವೀಕರಿಸುತ್ತಾನೆ ಅಷ್ಟೇ ಅಲ್ಲ ಅವರಿಗೆ ಪೂಜೆ ಸಿಗುವ ಹಾಗೂ ಮಾಡ್ತಾನೆ ಹೇಗೆ ಪೂಜೆ ಬರುವುದು ನಮಗೆ ಜೀವರಾಶಿಗಳಿಗೆ ಪೂಜೆ ಆಗುವುದು ಹೇಗೆ ತಾಸರು ಹೇಳಿದರು ಪೂರ್ಣ ಜ್ಞಾನಮಯ ಎಲ್ಲರಿಗೂ ಆನಂದವನ್ನು ಕೊಡುವವ ಎಲ್ಲರಿಗೂ ಜ್ಞಾನ ಕೊಡುವವ ಎಲ್ಲರಿಗೂ ಜ್ಞಾನ ಕೊಡಬೇಕಾದರೆ ಅವನೇನಾಗಬೇಕು ಜ್ಞಾನ ಉಳ್ಳವನಾಗಬೇಕು ಎಲ್ಲರಿಗೂ ಆನಂದ ಕೊಡಬೇಕಾದರೆ ಅವನು ಆನಂದ ನಮಗೆ ಬಲ ಇಲ್ಲದಿದ್ದರೆ ಇನ್ನೊಬ್ಬರಿಗೆ ನಾವು ಹೇಗೆ ಊರುಗೋಲಾಗ್ತೀವಿ ನಮಗೆ ಕೈಯಲ್ಲಿ ಬಲ ಇಲ್ಲದಿದ್ದರೆ ನಮ್ಮ ಕೈಗಿಡೀರಿ ತಾತ ನಾನು ಕರ್ಕೊಂಡೋಗ್ತೇನೆ ಅಂದರೆ ಇವನು ಬೀಳ್ತಾನೆ ತಾತನೂ ಬೀಳ್ತಾನೆ ಅಷ್ಟೆ ನಾವು ಇನ್ನೊಬ್ಬರಿಗೆ ಆಧಾರ ಆಗಬೇಕಾದರೆ ನಮಗೆ ತಾಕತ್ತು ಬೇಕು ಇನ್ನೊಬ್ಬರಿಗೆ ಜ್ಞಾನ ಕೊಡಬೇಕಾದರೆ ದೇವರಿಗೆ ಎಷ್ಟು ಜ್ಞಾನ ಇನ್ನೊಬ್ಬರಿಗೆ ಆನಂದ ಕೊಡಬೇಕಾದರೆ ಅವನಲ್ಲಿ ಎಷ್ಟು ಆನಂದ ದಾತರು ಹೇಳ್ತಾರೆ ಪೂರ್ಣ ಆನಂದ ಜ್ಞಾನ ಪೂರ್ಣವಾದ ಆನಂದ ಪೂರ್ಣವಾದ ಜ್ಞಾನ ಅದು ಜ್ಞಾನ ಬಿಟ್ಟರೆ ದೇವರಲ್ಲಿ ಎಂಥದೂ ಇಲ್ಲ ಪೂರ್ತಿ ಜ್ಞಾನ ಜ್ಞಾನ ಜ್ಞಾನ ಜ್ಞಾನ ಕೈ ನೋಡಿದರೆ ಜ್ಞಾನ ಕಾಲು ಮುಟ್ಟಿದರೆ ಜ್ಞಾನ ಎಲ್ಲ ಜ್ಞಾನ ಪೂರ್ಣಾನಂದ ಜ್ಞಾನಮಯ ಪೂರ್ಣ ಆನಂದ ಪೂರ್ಣ ಜ್ಞಾನ ಪೂರ್ಣ ಸದ್ಗುಣಗಳು ಎಲ್ಲ ತುಂಬಿ ತುಳುಕತಕ್ಕಂತಹದ್ದು ಭಗವಂತನಲ್ಲಿ ಪೂರ್ಣಾನಂದ ಜ್ಞಾನಮಯ ಯಾಕೆ ಹೇಳ್ತಾರೆ ಅಂತಂದ್ರೆ ಭಗವಂತ ಎಲ್ಲ ಕಡೆ ವ್ಯಾಪಿಸ್ತಾನೆ ವ್ಯಾಪಿಸಬೇಕಾಗಿದ್ದರೆ ಅವನಿಗೆಷ್ಟು ಕಷ್ಟ ನಮ್ ಗೊತ್ತು ಇಲ್ಲಿಂದ ಮನೆಗೆ ಹೋಗಬೇಕಾದ್ರೆ ಮನೆಯಿಂದ ಇಲ್ಲಿ ಬರಬೇಕಾದ್ರೆ ಈ ವ್ಯಾಪ್ತಿ ಭಾರಿ ಕಷ್ಟ ಕೆಲವರಂತೂ ನಾಲ್ಕು ನಾಲ್ಕು ಐದೈದು ಮನೆಯೇ ಕಟ್ತಾರೆ ಅವರಿಗೆ ವ್ಯಾಪ್ತಿಯೇ ಕಷ್ಟ ಅದರಲ್ಲಿ ನಾಲ್ಕೈದು ಮನೆಗಳಲ್ಲಿ ಯಾಕೆಂದರೆ ಅವರಿಗೆ ಇರಲಿಕ್ಕಾಗೋಲ್ಲ ಅಷ್ಟು ಮನೆಯಲ್ಲಿ ಇನ್ನೊಬ್ಬರನ್ನು ಹಾಕಿದರೆ ಅವ ಹೇಳುವುದಿಲ್ಲ ಮತ್ತೆ ಸಂಕಟ ಕಷ್ಟ ಅವರು ಹೇಳೋದಿಲ್ರಿ ಹೇಳುವುದಿರಲ್ಲಿ ಅಂತ ಸಮಸ್ಯೆ ನಮಗೆ ಭಗವಂತ ಹಾಗಲ್ಲ ಎಲ್ಲವನ್ನು ನಿರ್ಮಾಣ ಮಾಡ್ತಾನೆ ಅದರೊಳಗೆ ತುಂಬತಾನೆ ತುಂಬಿದ್ರೆ ಮತ್ತೆ ಸಮಸ್ಯೆ ಆ ಮನೆಯಲ್ಲಿ ಏನಾಯಿತು ಈ ಮನೆಯಲ್ಲಿ ಏನಾಯ್ತು ಕಳ್ಳರು ಪ್ರವೇಶ ಮಾಡಿದ್ರು ಇಂಥ ಭಯದ ಪ್ರಶ್ನೆ ಇಲ್ಲ ಅಲ್ಲಿ ಕೂತಾಗ ಆ ಮನೆಯ ಸಮಸ್ಯೆ ದುಃಖಗಳು ಇವನಿಗೆ ಬಾಧಿಸುವುದಿಲ್ಲ ಯಾಕೆ ಪೂರ್ಣಾನಂದ ಜ್ಞಾನಮಯ ಪೂರ್ಣವಾದ ಆನಂದ ಪೂರ್ಣವಾದ ಜ್ಞಾನ ಆದ್ರಿಂದ ದುಃಖಕ್ಕೆ ಅವಕಾಶ ಇಲ್ಲ ಅಜ್ಞಾನಕ್ಕೆ ಪ್ರಸಕ್ತಿ ಇಲ್ಲ ಪುರುಷ ದೊಡ್ಡ ಮಹಿಮೆ ಒಂದು ವ್ಯಾಪ್ತಿ ಪುರುಷ ಸೂಕ್ತ ಸುಮೇಯ ಪುರುಷ ಸೂಕ್ತದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಇವನ ಮಹಿಮೆಯನ್ನು ಎಲ್ಲ ಕಡೆ ತುಂಬಿದಂತಹ ಅವನ ಮಹಿಮೆ ವಿಸ್ತೃತವಾಗಿ ಅಲ್ಲಿ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ ಮೂರು ವರ್ಗದ ಪುರುಷ ಸೂಕ್ತ ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವರ ಮಹಿಮೆಯನ್ನು ಅಂತಂದ್ರೆ ವ್ಯಾಪ್ತಿಯನ್ನು ಅಂತಂದ್ರೆ ಸಹಸ್ರ ಪುರುಷ ಸಹಸ್ರಾಕ್ಷ ಸಹಸ್ರ ಸಾವಿರಾರು ಕೈ ಸಾವಿರಾರು ತಲೆ ಸಾವಿರಾರು ಕಣ್ಣು ಎಲ್ಲಾ ಕಡೆ ಕಣ್ಣು ಎಲ್ಲಾ ಕಡೆ ಕೈ ಎಲ್ಲಾ ಕಡೆ ಕಿವಿ ಎಲ್ಲ ಕಡೆ ತುಂಬಿದೆ ಆದ್ದರಿಂದ ದೇವರಿಗೆ ಬೈಬೇಡಿ ಗಟ್ಟಿಯಾಗಿ ಯಾಕೆಂದ್ರೆ ಕೇಳಿಸ್ತೇವನಿಗೆ ಕಿವಿ ಇಲ್ಲೇ ಉಂಟು ನೀವು ಬಾಯ್ ಬೈತಿರಿ ಆ ಶಬ್ದ ಮೊದಲು ಭಗವಂತನ ಕಿವಿಗೆ ಬೀಳುದು ಅದಕ್ಕೇನು ಮಾಡಬೇಕು ದೇವರನ್ನು ಹೊಗಳ್ತಾ ಇರಿ ಆ ಶಬ್ದ ಭಗವಂತನ ಕಿವಿಗೆ ಬೀಳ್ತಾ ಇರ್ತದೆ ಅನುಗ್ರಹ ಮಾಡ್ತಾ ಇರ್ತಾನೆ ನಾವು ಎದುರಲ್ಲಿ ಹೊಗಳ್ತೇವೆ ಹಿಂಬದಿಯಿಂದ ಬೈತೇವೆ ಅದು ಮಾಡಿ ಯಾರಿಗೆ ಬೇಕಾದರೂ ಮಾಡಿ ದೇವರ ಮಟ್ಟಿಗೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ದಾಸರು ಹೇಳಿದರು ಅವನು ಪುರುಷ ಸುತ್ತ ಸುಮೇಯ ಪುರುಷ ಸುತ್ತದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅವನ ಮಹಿಮೆಯನ್ನು ಏನು ಅಂತ ಎಲ್ಲ ಕಡೆ ಅವನ ಕಿವಿ ಇದೆ ಎಲ್ಲ ಕಡೆ ಕಣ್ಣಿದೆ ಇದು ಕೆಲವು ಸ್ಟ್ರಿಕ್ಟ್ ಆಫೀಸರ್ಗಳು ಇರ್ತಾರೆ ಅವರ ಕಣ್ಣು ಎಲ್ಲ ಕಡೆ ಇರ್ತಾರೆ ತಪ್ಪಿಸಿ ಎಲ್ಲಿ ಹೋಗಲಿಕ್ಕೂ ಆಗೋದಿಲ್ಲ ರೀ ಇವರಿಗೆ ಹೇಗಾದ್ರೂ ವರ್ಗಾವಣೆ ಆದರೆ ನಾವು ಬಚಾವ್ ಯಾರಾದ್ರೂ ಒಬ್ಬ ಒಳ್ಳೆಯವ ಬಂದ್ರೆ ಒಳ್ಳೆಯವ ಅಂದ್ರೆ ಯಾರು ನೋಡಿದವ ಎಲ್ಲ ಕಡೆ ಕಣ್ಣು ಇಲ್ಲದಿದ್ದವ ಅವ ಬಂದ್ರೆ ನಾವು ಚೆನ್ನಾಗಿರ್ತೇವೆ ಹಾಗಲ್ಲ ಎಲ್ಲ ಕಡೆ ಕಣ್ಣಿಟ್ಟು ರಕ್ಷಣೆ ಮಾಡತಕ್ಕಂತಹ ಸ್ವಾಮಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಪುರುಷ ಸುತ್ತ ಸುಮೇಯ ಪುರುಷ ಭಗವಂತ ಮಾಡುವ ವ್ಯಾಪಾರವನ್ನು ವರ್ಣಿಸ್ತಾ ಕೊನೆಗೆ ಹೇಳ್ತಾರೆ ಪುರುಷಯೇವ ಸರ್ವಂ ಪುರುಷನೇ ಅವನು ಅವನು ಇಲ್ಲದೇ ಇದ್ದ ಜಾಗವೇ ಇಲ್ಲ ಇದಂ ಸರ್ವಂ ಎಲ್ಲವೂ ಪುರುಷನಿಂದ ತುಂಬಿತ್ತು ಎಲ್ಲವೂ ಭಗವಂತನಿಂದ ತುಂಬಿತ್ತು ವಾದಿರಾಜರ ಚಮತ್ಕಾರದ ಅರ್ಥ ಹೇಳ್ತಾರೆ ಪುರುಷಯೇವ ಇದರ್ವಂ ಅಲ್ಲ ಪುರುಷೇವ ಸರ್ವಂ ಪುರುಷನಲ್ಲಿಯೇ ಎಲ್ಲವೂ ಇದೆ ಅವನು ಎಲ್ಲಾ ತುಂಬಿದ್ದಾನೆ ಅಷ್ಟೇ ಅಲ್ಲ ಎಲ್ಲವೂ ಅವನಲ್ಲಿ ಇದೆ ಎಲ್ಲಿದೆ ಅಂತಂದ್ರೆ ನಾವು ಅಡ್ರೆಸ್ ಕೊಡ್ತೇವೆ ಕ್ಯಾರಾಫ್ ಅಲ್ಲ ಕ್ಯಾರ ಭಗವಂತ ಅಂತ ಅಡ್ರೆಸ್ ಕೊಡಬೇಕಾಯ್ತು ಎಲ್ ಭಗವಂತನನ್ನೇ ಆಶ್ರಯಿಸಿಕೊಂಡು ಆಧರಿಸಿಕೊಂಡು ನಾವಿರ್ತೇವೆ ಪುರುಷಯೇವ ಇದಂ ಸರ್ವಂ ಅದ್ಭುತ ಯೆಚ್ಚಭವ್ಯಂ ಹಿಂದೆ ಆದದ್ದು ಮುಂದೆ ಆಗುವಂತಹದ್ದು ಎಲ್ಲವೂ ಅವನನ್ನ ಆಶ್ರಯಿಸಿಕೊಂಡು ಇರುವಂತಹದ್ದು ಅದನ್ನು ಬಿಟ್ಟರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವರು ಹೇಳಿದ್ರು ಬ್ರಾಹ್ಮಣ ಸುಖಮ ಬಾಹು ರಾಜನ್ಯ ಕೃತಃ ಊರು ತಪಸ್ಸೆಯ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಎಲ್ಲರೂ ಹುಟ್ಟಿದ್ದು ಅವನಿಂದ ಎಲ್ಲರಿಗೂ ಕಾರಣನಾದವಾವ ಪುರುಷ ಸೂಕ್ತ ಕೊನೆಗೆ ಯಜ್ಞ ಯಜ್ಞಮಯದಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮ ನ್ಯಾಸನ್ ದೇಹ ನಾಕಂ ಮಹಿಮಾನ ಸತಂತಿ ಕೊನೆಗೇನಾಯಿತು ನಾಕವನ್ನು ಕೊಡ್ತಾನೆ ನಾಕ ಅಂತಂದರೆ ಮೋಕ್ಷವನ್ನು ಕೊಡ್ತಾನೆ ಅಂತ ಅರ್ಥ ಕಾ ಅಂದರೆ ಸುಖ ಅಕ ಅಂದರೆ ದುಃಖ ನಾಕ ಅಂದರೆ ದುಃಖ ಇಲ್ಲದೆ ಇದ್ದತ್ತು ಕಾ ಸುಖ ಅಕ ಅಂದ್ರೆ ಸುಖಕ್ಕೆ ವಿರೋಧಿಯಾದ ದುಃಖ ನವಿದ್ಯತೆ ಅಕಂ ಎತ್ರ ಎಲ್ಲಿ ದುಃಖ ಇಲ್ಲ ಆ ಜಾಗವನ್ನು ನಮಗೆ ಕರುಣಿಸುತ್ತಾನೆ ಇದು ಪುರುಷ ಸುಪ್ತ ಸುಮೇಯ ಪುರುಷ ಸುಪ್ತದಲ್ಲಿ ವಿಸ್ತಾರವಾಗಿ ಅವನ ಮೈಮೆಯನ್ನು ಬಣ್ಣಿಸಿದ್ದಾರೆ ನಮ್ಮನ್ನು ಸೃಷ್ಟಿ ಮಾಡುವುದರಿಂದ ಪ್ರಾರಂಭ ಮಾಡಿ ಕೊನೆಗೆ ಸುಖವನ್ನು ಕರ್ಣಿಸುವ ತನಕ ನಮ್ಮ ಜೊತೆಗೆ ಇರತಕ್ಕಂತಹ ಪುರುಷ ಆ ಭಗವಂತ ಪುರುಷ ಸುಪ್ತ ಸುಮೇಯ ತತ್ತೃತ್ಪುಷ್ಕರ ನಿಲಯ ಆವಾವ ಜೀವರಾಶಿಗಳ ಹೃದಯ ಕಮಲದಲ್ಲಿ ನೆಲೆಸಿದವ ಹೃತ್ಪುಷ್ಕರ ನಿಲಯ ಪುಷ್ಕರದಲ್ಲಿ ಕಮಲದಲ್ಲಿ ಭಗವಂತ ನೆಲೆಸ್ತಾನಂತೆ ಪುಷ್ಕರ ಕಮಲದಲ್ಲಿ ಹೃದಯ ಕಮಲ ನಮಗೆ ಹೃದಯನೂ ಕಾಣಿಸುವುದಿಲ್ಲ ಕಮಲನೂ ಕಾಣಿಸುವುದಿಲ್ಲ ಡಾಕ್ಟರ್ ಆಪರೇಷನ್ ಮಾಡಿದರೆ ಎಂತ ಕಾಣಿಸ್ತದೆ ಅದೆಲ್ಲ ಸುಮ್ಮನೆರಿ ಹೃದಯನೂ ಇಲ್ಲ ಕಮಲನೂ ಇಲ್ಲ ಎಂಥದೂ ಇಲ್ಲ ನಮ್ಮ ಹತ್ರ ಒಳಗೆ ಎಂತನೂ ಇಲ್ಲ ಡಾಕ್ಟರ್ ಹತ್ರ ಒಳಗೆ ಉಂಟು ಹೃದಯ ಕಮಲ ಇಲ್ಲ ಭವರೋಗವೈದ್ಯರ ಹತ್ರ ಕೇಳಿ ಅವರು ಹೇಳ್ತಾರೆ ಒಳಗೆ ಎಷ್ಟು ಕಮಲ ಇದೆ ಯಾವ್ಯಾವ ಕಮಲದಲ್ಲಿ ಭಗವಂತ ಏನೇನು ಕೆಲಸ ಮಾಡ್ತಾನೆ ಹೃದಯ ಕಮಲದಲ್ಲಿ ನೆಲೆಸಿ ಏನು ಕೆಲಸ ಮಾಡ್ತಾನೆ ವಿಚಿತ್ರವಾದ ಪ್ರ ದೇವರು ನಮ್ಮೊಳಗೆ ನಿಂತು ಮಾಡ್ತಾನೆ ಹೃ ಪುಷ್ಕರ ನಿಲಯ ಹೃದಯದ ಪುಷ್ಕರದಲ್ಲಿ ಭಗವಂತ ಯಾಕೆ ಕೂತಿದ್ದಾನೆ ಅಂತಂದರೆ ನಾವು ಬದುಕುವುದು ಬದುಕಬೇಕಂತೆ ನಮ್ಮ ಬದುಕನ್ನು ಕೊಡ್ತಾನೆ ಅಂತೆ ಬದುಕನ್ನು ಕೊಡ್ತಾನೆ ನಾವು ಬದುಕಬೇಕು ಬದುಕಬೇಕಾದ್ರೆ ಏನಾಗಬೇಕು ಗಾಳಿ ಒಳಗೆ ಹೊರಗೆ ಹೋಗಬೇಕು ಹೃದಯದಲ್ಲಿ ಆಗ ಬದುಕಲಿಕ್ಕೆ ಸಾಧ್ಯ ಗಾಳಿ ಒಳಗೆ ಹೊರಗೆ ಹೋಗಬೇಕಾದ್ರೆ ಭಾಗವತಕಾರರು ಹೇಳ್ತಾರೆ ಸೊಗಸಾಗಿ ಹೇಳ್ತಾರೆ ಎಂಥದ್ದು ನಮ್ಮ ಶರೀರ ಅಂತಂದರೆ ಎಂಥದ್ದು ಅಲ್ಲಂತೆ ಜ್ಞಾನ ಇಲ್ಲ ಭಗವಂತನ ಎಚ್ಚರ ಇಲ್ಲದಿದ್ದರೆ ಅದು ಏನು ಗೊತ್ತಾ ಬಸ್ತ್ರ ಅಂತ ಕೇಳ್ತಾರೆ ಬಸ್ತ್ರ ಅಂತಂದರೆ ಈ ತಿದಿ ತಿಂದರೆ ಈ ನೇಕಾರ ಈ ಚರ್ಮ ಇದ್ದಾನೆ ಚರ್ಮಕಾರ ಆ ಚರ್ಮಕಾರ ಅವನು ಪಾತ್ರೆಯನ್ನೆಲ್ಲ ಚರ್ಮವನ್ನು ಸರಿ ಮಾಡಬೇಕಾದ್ರೆ ಅಥವಾ ಪಾತ್ರೆ ಮಾಡುವವ ಇರ್ತಾನೆ ಅವನು ಪಾತ್ರೆಯನ್ನು ರಿಪೇರಿ ಮಾಡಬೇಕಾಗಿದ್ದರೆ ಅವನಿಗೆ ಬೆಂಕಿ ಆ ಬೆಂಕಿ ಮಾಡಲಿಕ್ಕೆ ತಿದಿ ಇಂತ ಚರ್ಮದ ಚೀಲವನ್ನು ಮಾಡಿರ್ತಾನೆ ಆ ಚರ್ಮದ ಚೀಲವನ್ನು ಅವನು ಪುಷ್ ಪುಷ್ ಮರ್ತಾ ಇರ್ತಾನೆ ಅವನು ಅದನ್ನು ಒತ್ತಾನೆ ಒತ್ತಿದಾಗ ಅಲ್ಲಿ ಬೆಂಕಿ ಮರುತ್ತೆ ಆ ಬೆಂಕಿಯಲ್ಲಿ ಇಟ್ಟು ಕಾಸಿ ಏನೋ ಮಾರ್ತಾನೆ ಅದು ಅವನ ಕೆಲಸ ಏನು ಕೆಲಸ ಅಂದರೆ ಗಾಳಿ ಹಾಕುವಂತಹದ್ದು ಬಿಡುವಂತಹದ್ದು ಅವನ ಕೆಲಸ ಹಾಗೆಯಂತೆ ನಮ್ಮದು ಶರೀರ ಅಂತಂದರೆ ಅಷ್ಟೇ ಗಾಳಿ ಹೊರಗೆ ಒಳಗೆ ಹೋಗೋ ಒಂದು ಚೀಲ ಚರ್ಮದ ಚೀಲ ಅಷ್ಟೇ ಇದು ಏನು ಶರೀರ ಅಂದರೆ ಏನು ಮತ್ತೆ ಗಾಳಿ ಹೊರಗೆ ಹೋಯಿತು ಒಳಗೆ ಬಂತು ಒಳಗೆ ಹೋಯಿತು ಹೊರಗೆ ಬಂತು ಅಷ್ಟೇ ಒಂದು ಚರ್ಮದ ಚೀಲ ಇದು ಇದು ಅಲ್ಲಿ ಕಂಬ ಅನ್ನ ಹತ್ರ ಇದೆ ಪಾತ್ರೆ ರಿಪೇರಿ ಮಾಡಿದ ಇದೆ ಇದು ಕಂಬ ಚೀಲ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದು ಅಷ್ಟೇ ಹ್ಞೂ ದಾಸರು ಅಷ್ಟೇ ಆಗಬಾರದು ನಮ್ಮದು ಇದು ಪುಷ್ಕರ ಪುಷ್ಕರ ಅಂದರೆ ತಮಾಷೆಯ ಶಬ್ದ ಅದು ಪುಷ್ಕರೋ ಅತಿಥಿ ಪುಷ್ಕರ ಪುಷ್ ಅಂತ ಮಾಡ್ತಾ ಇರ್ತಾನೆ ಪುಷ್ ಮಾಡಿದ್ರೆ ಗಾಳಿ ಒಳಗೆ ಹೊರಗೆ ಹೋಗ್ತಾ ಇರ್ತದೆ ಅಷ್ಟೇ ಅಲ್ಲ ಇಂಗ್ಲೀಷಿನ ಪುಷ್ ಅಷ್ಟೇ ಅಲ್ಲ ಸಂಸ್ಕೃತದ ಪುಷ್ಕರನೂ ಹೌದು ಪುಷ್ ಅಂದರೆ ಪುಷ್ಟಿ ಪುಷ ಪುಷ್ಟು ಪುಷ್ಟಿಂಕರೋತಿ ಇತಿ ಪುಷ್ಕರ ಭಗವಂತ ಇದರ ಕೂತು ಇದಕ್ಕೆ ಆ ಆಮ್ಲಜನಕ ಅಂತ ನೀವು ಹೇಳ್ತೀರಿ ಅದನ್ನು ಭಗವಂತ ಗಾಳಿ ಶುದ್ಧವಾದ ಪ್ರಾಣ ಅಪಾನ ಗಾಳಿಯನ್ನು ಸ್ವಚ್ಛವಾದ ಗಾಳಿಯನ್ನು ಕೊಟ್ಟು ಇದನ್ನು ಪುಷ್ಟೀಕರಿಸ್ತಾನೆ ಇಡೀ ಶರೀರದ ಪುಷ್ಟಿಗೆ ಕಾರಣವಾದ್ದು ಆ ಗಾಳಿ ಅದು ಆ ಗಾಳಿಯಿಂದಾಗಿ ಶರೀರ ದಿನದಿಂದ ದಿನಕ್ಕೆ ಬೆಳೆಯುವಂತಹದ್ದು ಅದು ಪುಷ್ಕರ ಭಗವಂತನ ಕೆಲಸ ಏನು ನಮ್ಮೊಳ ಕೂತು ಎಂತ ಮಾಡ್ತಾನೆ ರೀ ಅವನಿಗೆ ಬೋರ್ ಆಗೋಲ್ವಾ ಛಾ ಬೋರ್ ಅಲ್ರಿ ಅವನಿಗೆ ಬೋರ್ ನಮ್ಮ ಜೀವನ ಮುಗಿದು ಹೋಯಿತು ಇಡೀ ಮನೆಗೆ ಬೋರ್ ಆಗಿಬಿಡ್ತೇವೆ ಒಳಗೆ ಏನು ಮಾಡ್ತಾನೆ ಕೂತು ಆ ತಿದಿಯನ್ನು ಅದನ್ನು ಪುಷ್ ಪುಷ್ ಮಾಡ್ತಲೇ ಇರ್ತಾನೆ ಗಾಳಿ ಹಾಕ್ತಲೇ ಇರ್ತಾನೆ ಗಾಳಿ ಒಳಗೆ ಹೊರಗೆ ಹೋಗೋ ಹಾಗೆ ಮಾಡ್ತಾನೆ ಒಂದು ಕ್ಷಣವೂ ಸುಮ್ಮನೆ ಕೂಡುದಿಲ್ಲ ನಾವು ಮಲಗಿದರೂ ಕೂಡ ಜಾಗರಣೆ ಅವನಿಗೆ ನಮಗೆ ಹದಿನೈದು ದಿವಸಕ್ಕೆ ಒಂದು ಜಾಗರಣೆ ಮಾಡಿದರೆ ಅಯ್ಯೋ ಗಲಾಟೆನೇ ಗಲಾಟೆ ಅದ್ ತುಂಬನೇ ತಮಾಷೆ ಹೇಳದು ಅದು ಜಾಗರಣೆ ಏಕಾದಶಿ ಜಾಗರಣೆ ಏನು ಗೊತ್ತಾ ಮರು ದಿವಸ ಬೆಳಿಗ್ಗೆ ಮಲಗಲಿಕ್ಕೆ ಜಾಗಕ್ಕೆ ರಣ ಇದ್ದನೇ ಇಲ್ಲ ನಾನೆಲ್ಲಿ ಮಲಗುದು ನಾನೆಲ್ಲಿ ಮಲಗುದು ಮತ್ತೆ ಮೂರು ದಿವಸ ಬೇಕು ಸರಿಯಾಗಲಿಕ್ಕೆ ಮತ್ತೆ ಜಾಗರಣ ಅದು ನಿತ್ಯ ಆಗಬೇಕು ದೇವರ ಬಗ್ಗೆ ಒಂದು ಒಂದು ದಿವಸಕ್ಕಲ್ಲ ಏನು ಜಾಗರಣೆ ಒಳಗೆ ಕೂತು ನಮ್ಮ ಪುಷ್ಟಿಯ ಹೃದಯ ಪುಷ್ಕರದಲ್ಲಿ ನೆಲೆಸಿ ನಮಗೆ ಬೇಕಾದ ಎಲ್ಲ ಪುಷ್ಟಿಯನ್ನು ಕೊಡ್ತಾನೆ ಈ ಜಾಗ ರಣ ನಮ್ಮಲ್ಲಿ ಆಗಬೇಕು ಈ ಜಾಗಕ್ಕೆ ರಣ ಭಗವಂತನ ಬಗ್ಗೆ ಜಾಗ ಬೇಕು ಅಂದ್ರೆ ರಣ ನಮ್ದು ನಡೀತಾ ಇರಬೇಕು ಯಾಕೆ ಅವನು ಹೃತ್ ಪುಷ್ಕರ ನಿಲಯ ಹೃದಯದ ಪುಷ್ಕರದ ಒಳಗೆ ಕೂತು ಭಗವಂತ ಎಲ್ಲ ಕೆಲಸವನ್ನು ಮಾಡ್ತಾನೆ ಒಳ್ಳೆಯ ಶಬ್ದ ಹಾಕಿದ್ದಾರೆ ದಾಸರು ಹೃತ್ ಪುಷ್ಕರ ನಿಲಯ ಅದು ಒಂದು ಅವನು ನೆಲೆಸದೇ ಹೋಗಿದ್ರೆ ಅದು ಲಯ ನಿಲಯನಾಗದೆ ಹೋದರೆ ಭಗವಂತ ಇದು ಲಯ ಭಗವಂತ ನಿಲಯನಾದದ್ರಿಂದ ಇದು ಆರಾಮವಾಗಿದೆ ಫೃತ್ಪುಷ್ಕರ ನಿಲಯ ಮಹಾ ಪುರುಷ ಅಜ ಅಂಡ ಅಂತರಧಿ ಬೈರದಿ ವ್ಯಾಪ್ತ ನಿರ್ಲಿಪ್ತ ಆ ಭಗವಂತ ಮಹಾಪುರುಷ ಅವ ಮಹಾಪುರುಷನಾದಂತಹ ಪುರುಷ ಅಷ್ಟೇ ಅಲ್ಲ ಮಹಾಪುರುಷ ಅವ ಯಾಕೆಂದ್ರೆ ಅಜ ಅಂಡ ಅಂತರದಿ ಬೈರದಿ ವ್ಯಾಪ್ತ ಅಜಾಂಡ ಅಂದರೆ ಬ್ರಹ್ಮಾಂಡ ಬ್ರಹ್ಮಾಂಡದ ಅಂತರದಿ ಬಹಿರದಿ ಒಳಗೆ ಹೊರಗೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಒಳಗೆ ಯಾಕೆ ಒಳಗೆ ನಿಂತು ಬೇಕಾದಂತ ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಹೊರಗೆ ಯಾಕೆ ನಿಂತಿದ್ದಾನೆ ಹೊರಗೆ ಆಧಾರ ಆಗಿ ನಿಂತಿದ್ದಾನೆ ಹೊರಗೆ ಅದು ಕೆಳಗೆ ಬೀಳದಿದ್ದಾಗಿ ಆಧಾರಭೂತವಾಗಿ ನಿಂತಿದ್ದಾನೆ ಒಳಗೆ ಒಳ ಕ್ರಿಯೆಗಳು ಚೆನ್ನಾಗಿ ನಡೆಯಬೇಕು ಅದಕ್ಕೋಸ್ಕರ ಒಳಗೆ ತುಂಡಿದ್ದಾನೆ ಹೀಗೆ ಬ್ರಹ್ಮಾಂಡದ ಒಳಗೆ ಹೊರಗೆ ಪಿಂಡಾಂಡದ ಒಳಗೆ ಹೊರಗೆ ಎಲ್ಲ ಕಡೆ ನೆಲೆಸಿದ್ದಾನೆ ನಮ್ಮ ದೇವರು ಅಜ ಅಂಡ ಅಂತರದಿ ಬಹಿರಧಿ ಭಗವಂತ ವ್ಯಾಪಿಸಿದ್ದಾನೆ ಈ ಇಡೀ ಶರೀರ ನಿಂತದ್ದು ಆ ಭಗವಂತನಿಂದಾಗಿ ಭಗವಂತ ಒಳಗೆ ಹೊರಗೆ ವ್ಯಾಪಿಸಿದ್ದರಿಂದ ಇಡೀ ಶರೀರಕ್ಕೆ ಆಧಾರ ಸ್ತಂಭ ಯಾವುದು ನಾವು ಹೇಳ್ತೇವೆ ಬೆನ್ನು ಅಂತ ಹೇಳ್ತೇವೆ ಆ ಅದು ಇಡೀ ಶರೀರಕ್ಕೆ ಆಧಾರ ಒಂದು ವೇಳೆ ಅದು ಚೂರು ಕೊಂಡಿ ತಪ್ಪಿತು ಅಂತ ಇಟ್ಟುಕೊಳ್ಳಿ ಕೆಳಗಿನ ಭಾಗ ಬೇರೆ ಮೇಲಿನ ಭಾಗ ಬೇರೆ ಇಡೀ ಶರೀರಕ್ಕೆ ಆಧಾರವಾದ್ದು ಬೆನ್ನು ಹುರಿ ಅಂತ ಹೇಳ್ತೀವಿ ದಾಸರು ಹೇಳ್ತಾರೆ ಶಾಸ್ತ್ರಕಾರರು ಹೇಳಿದರು ಅದಲ್ಲಪ್ಪ ಬೆನ್ನೆಲುಬು ಅಲ್ಲ ಬೆನ್ನೆಲುಬಿಗೆ ಬೆನ್ನೆಲುಬು ನಿಂತ ಭಗವಂತ ಅವನು ಬೆನ್ನ ಅವನು ಗಟ್ಟಿಯಾಗಿ ನಿಂತರೆ ಮಾತ್ರ ಈ ಶರೀರ ನಿಲ್ಲುತ್ತೆ ಅವ್ರು ಬಗ್ಗಿದ ಶರೀರ ಬಗ್ಗಿತು ಅವನು ಸರಿಯಾಗಿ ನಿಂತ ಸರಿಯಾಗಿದೆ ನಾವು ನೋಡ್ತಾ ಇದ್ದೇವೆ ನಾವು ಹೇಳ್ತೇವೆ ಏನ್ರಿ ನಮ್ಮಪ್ಪ ನಾನ್ ನೋಡ್ತಾ ಇರುವಾಗಲೇ ಬಗ್ತಾ ಇದ್ದಾನೆ ಅಂತ ಅದಕ್ಕೆ ಯಾರೋ ಹೇಳಿದ್ರು ನೀನು ಬಗ್ಲಿಲ್ಲ ಅದಕ್ಕೆ ಅವರು ಬಗ್ಗಿದ ಅಪ್ಪ ಬಗ್ಗಿದ ಅಂತ ನೀನು ಬಗ್ಗು ಅವ್ನ ನೆಟ್ಟಗಾಗ್ತಾನೆ ಅಂತ ನೋಡ್ತಾ ಇರುವಾಗಲೇ ಬಗ್ಗಿದ್ರು ಯಾಕೆ ಬಗ್ಗಿದ ಬೆನ್ನೆಲುಗು ಬಗ್ಗೀತು ಬೆನ್ನೆಲುಗು ಯಾಕೆ ಬಗ್ಗಿತು ದೇವರೇ ಬಗ್ಗಬೇಕು ಅಂತ ಕಾಣಿಸಿತು ಅದಕ್ಕೆ ದೇವರಿಗೆ ಹೇಳಬೇಕಂತೆ ನೀನು ಬೆನ್ನೆಲುಬಾಗಿ ಒಳಗೆ ಹೊರಗೆ ನಿಂತಿದ್ದಿ ನನಗೆ ಆಧಾರಸ್ತಂಭನಾಗಿ ನಿಂತಿದ್ದಿ ನನಗೆ ಆಧಾರ ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ ವ್ಯಾಪ್ತ ಭಗವಂತ ನಿರ್ಲಿಪ್ತ ಇಷ್ಟು ಭಗವಂತನ ವ್ಯಾಪ್ತಿ ನಿರ್ಲಿಪ್ತವಾದ ಭಗವಂತನ ವ್ಯಾಪ್ತಿಯನ್ನು ತಾಸರು ಹೇಳಿದರು ಬ್ರಹ್ಮಾಂಡ ಮಹಾತತ್ವ ಬ್ರಹ್ಮಾಂಡ ಈ ಶರೀರ ಜೀವರ ಶರೀರ ತುಂಬಿದ್ದಾನೆ ಇಷ್ಟು ಹೇಳ್ತೀರಿ ವ್ಯಾಪ್ತಿ ಇಷ್ಟೇನ ಇಷ್ಟೇನ ನಿರ್ಲಿಪ್ತ ವ್ಯಾಪ್ತಿ ಭಗವಂತನದ್ದು ಅಂದರೆ ಮುಂದಿನ ನುಡಿ ಬಹಳ ಸೊಗಸಾಗಿದೆ ದಾಸರು ಹೇಳ್ತಾರೆ ದೇವರು ತುಂಬುವ ಕ್ರಮ ಹೇಗೆ ದೇವರ ವ್ಯಾಪ್ತಿ ಹೇಗೆ ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗಂದು ತಾನಲ್ಲ ಏನು ಇವನ ಮಹಾ ಮಹಿಮೆ ಕಡೆಗಾಣರು ದಾಸರ ಹೇಳ್ತಾರೆ ಇವನ ಮಹಿಮೆಯನ್ನು ಬ್ರಹ್ಮಾದಿ ದೇವತೆಗಳಿಗೂ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ದೇವರು ಎಲ್ಲೆಲ್ಲಿ ತುಂಬಿದ್ದಾನೆ ಅಂದರೆ ಒಂದು ಪಟ್ಟಿಯೇ ನಮ್ಮ ಮುಂದೆ ಇಡ್ತಾರೆ ಸ್ತ್ರೀ ನಪುಂಸಕ ಪುರುಷ ಹೆಣ್ಮಕ್ಕಳಿಗೆ ಭಾರಿ ಬೇಜಾರಾಗಿತ್ತು ಅಯ್ಯೋ ಪುರುಷರು ಪತ್ರಯ ಪುರುಷ ಪುರುಷ ಪುರುಷ ಅಂತ ಹೇಳಿಕೊಂಡು ಬಂದರು ದಾಸರ ಕಿವಿಗೆ ಬಿತ್ತು ದಾಸರು ಎರಡನೇ ಪದ್ಯದಲ್ಲಿ ಸರಿ ಮಾಡಿಕೊಂಡ್ರು ಸ್ತ್ರೀ ನಪುಂಸಕ ಪುರುಷ ಅಂತ ಮೊದಲನೇ ಹೆಸರು ನಿಮ್ದೆ ಅಂತ ಹೇಳಿದರು ಸ್ತ್ರೀ ಅಂತ ಹಾಕಿದರು ಸ್ತ್ರೀಯರ ಒಳಗೆ ನಿಂತು ಭಗವಂತ ವ್ಯಾಪಿಸಿದ್ದಾನೆ ನಪುಂಸಕರ ಒಳಗೆ ವ್ಯಾಪಿಸಿದ್ದಾನೆ ಎಲ್ಲೆಲ್ಲಿ ವ್ಯಾಪಿಸಿದ್ದಾನೆ ಅಂತ ಆದರೂ ಪಟ್ಟಿ ಮಾಡಿದರು ಪುರುಷರ ಒಳಗೆ ವ್ಯಾಪಿಸಿದ್ದಾನೆ ಭೂ ಸಲಿಲ ಗುಣಿಯ ಒಳಗೆ ಸಲೀಲ ನೀರಿನ ಒಳಗೆ ಅನಲ ಅನಿಲ ಬೆಂಕಿ ಗಾಳಿಯ ಒಳಗೆ ಅನಲ ಅಂದರೆ ಬೆಂಕಿ ಅನಿಲ ಅಂದರೆ ಗಾಳಿ ಗಗನ ಮನ ಗಗನ ಆಕಾಶ ಮನ ಅಂದರೆ ಮನಸ್ಸು ಶಶಿ ಅಂದರೆ ಚಂದ್ರ ಭಾನು ಸೂರ್ಯ ಕಾಲ ಗುಣ ಸತ್ವರಜಸ್ಸು ತಮಸ್ಸು ಪ್ರಕೃತಿ ಯತತ್ರಯಾತ್ಮಕವಾದ ಪ್ರಕೃತಿ ಇನ್ನೇನು ಬಿಟ್ಟಿದ್ದಾರೆ ದಾಸರು ಎಲ್ಲ ಶಾಲಿಯಾಯಿತು ಪ್ರಕೃತಿ ಗುಣಗಳು ಸತ್ವರಜಸ್ಸು ತಮಸ್ಸು ಕಾಲ ದೇಶ ಹೇಳಿಯಾಯ್ತು ಸೂರ್ಯ ಚಂದ್ರನ್ ನಕ್ಷತ್ರಗಳೆಲ್ಲ ಅದರಲ್ಲಿ ಸೇರಿತು ಹೀಗೆ ಆಕಾಶವನ್ನು ಭಗವಂತ ವ್ಯಾಪಿಸಿದ ಆಕಾಶದಲ್ಲಿರ್ತಕ್ಕಂಥ ಚಂದ್ರನನ್ನು ನೋಡಿ ಎಷ್ಟು ಚೆನ್ನಾಗಿದೆ ಚಂದ್ರ ಸೂರ್ಯನನ್ನು ನೋಡಿ ಎಂತ ಸೂರ್ಯ ಅಂತ ನಾವು ಹುಬ್ಬಾರಿಸ್ತೇವೆ ಇದೆಲ್ಲ ಏನು ಅಂತಂದರೆ ಇದರ ಪ್ರಕೃತಿಯೊಳಗೊಂದು ತಾನಲ್ಲ ಎಲ್ಲದರ ಒಳಗೂ ಭಗವಂತ ವ್ಯಾಪಿಸಿದ ಭಗವಂತ ಸ್ತ್ರೀಯೊಳಗೆ ತುಂಬಿದ ಸ್ತ್ರೀಯಲ್ಲಿ ವ್ಯಾಪಿಸಿದ ಎಷ್ಟು ಆಶ್ಚರ್ಯ ನೋಡಿ ಇದು ಭಗವಂತನ ಮಹಾ ಮಹಿಮೆ ಸ್ತ್ರೀ ಸ್ತ್ರೀ ಅಂದರೆ ಏನು ಸಂಸ್ಕೃತದಲ್ಲಿ ಒಳ್ಳೆಯ ಅರ್ಥ ಇದೆ ಏನಿದೆ ಅದನ್ನೆಲ್ಲ ಮುಚ್ಚುವಳು ಅಂತ ಅರ್ಥ ಅಂತೆ ಸಂಸಾರದ ಮಾನಮರ್ಯಾದೆಯಿಂದ ಪ್ರಾರಂಭ ಮಾಡಿ ಎಲ್ಲವನ್ನೂ ಮುಚ್ಚುವಳು ಇಬ್ಬರು ಮಾತನಾಡಿದರೆ ಕಷ್ಟ ಅಂಟು ನೋಡಿ ಗಂಡ ಮಾತಾಡಿದಷ್ಟೇ ಸ್ತ್ರೀಯು ಮಾತಾಡಿದರೆ ಪಕ್ಕದ ಮನೆಗೆ ಕೇಳಿಸುತ್ತೆ ಶ್ರೀ ಮಾತಾಡಬೇಡ್ರಿ ಇಂತ ಬಾಯಿ ಮುಚ್ಚಿಕೊಳ್ತಾನೆ ಗಂಡ ಗಲಾಟೆ ಮಾಡಿದ್ರು ಸುಮ್ಮನೆ ಕೊಡ್ತಾನೆ ಅಂದರೆ ಮುಚ್ಚಿ ಹಾಕುವವಳು ಗಲಾಟೆ ಏನಾದರೂ ಇದ್ದರೆ ಅದು ಊರಿಡಿ ಅದಕ್ಕಿಂತ ಪಕ್ಕದ ಮನೆಗೂ ಹರಡದಿದ್ದಾಗೆ ಮಾಡುವವಳು ಸ್ತ್ರೀ ಅಷ್ಟೇ ಅಲ್ಲರಿ ಮುಚ್ಚುವವಳು ಅಂದರೆ ಅಷ್ಟೇ ಅರ್ಥದಲ್ಲಿ ವ್ಯಾಪಿಸಿದ್ದಲ್ಲ ಮುಚ್ಚುವವಳು ಅಂತಂದರೆ ನಮ್ಮನ್ನೆಲ್ಲ ಮುಚ್ಚಿಕೊಂಡವಳವಳು ಒಂಬತ್ತು ತಿಂಗಳು ಗರ್ಭದಲ್ಲಿ ಮುಚ್ಚಿಕೊಂಡಿದ್ದಾಳೆ ಒಂಬತ್ತು ತಿಂಗಳು ಮುಚ್ಚಿಕೊಳ್ಳದೆ ಹೋಗಿದ್ರೆ ಅದಕ್ಕಿಂತ ಮುಂಚೆನೆ ನಮ್ಮನ್ನು ಹೊರಗೆ ಹಾಕಿದ್ರೆ ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಯಾವುದೋ ಸರಿ ಇರುತ್ತಿರಲಿಲ್ಲ ಒಂಬತ್ತು ತಿಂಗಳು ಸ್ತ್ರೀನಿಗೆ ಆಚ್ಛಾದನೆ ನಮ್ಮನ್ನು ಆಚ್ಛಾದನೆ ಮಾಡಿ ಗರ್ಭದ ಚೀಲದಲ್ಲಿ ಮುಚ್ಚಿಕೊಂಡು ಇಟ್ಟಿದ್ದಾಳೆ ಮಾಡಿ ನಮ್ಮನ್ನು ಇಟ್ಟುಕೊಂಡಿದ್ದಾಳೆ ಒಂಬತ್ತು ತಿಂಗಳು ನಮ್ಮನ್ನು ಆಚ್ಛಾದನೆ ಮಾಡಿ ಇಟ್ಟುಕೊಂಡವಳು ಅವಳಿಗೆ ಸ್ತ್ರೀ ಹೆಸರು ಇದರ ಹಿನ್ನೆಲೆಯಲ್ಲಿ ಸ್ತ್ರೀಯ ಪಾತ್ರ ಇಡೀ ಪ್ರಪಂಚದಲ್ಲಿ ದೊಡ್ಡ ಪಾತ್ರ ಇತ್ತು ಅದಕ್ಕೆ ದಾಸರು ಮೊದಲನೇ ಸ್ಥಾನ ಕೊಟ್ಟರು ಸ್ತ್ರೀ ಅಂತ ಅದಕ್ಕೆ ಉಪನಿಷತ್ತು ಹೇಳುವಾಗ ಅಪ್ಪನಿಗೆ ನಮಸ್ಕಾರ ಮಾಡು ಗುರುಗಳಿಗೆ ನಮಸ್ಕಾರ ಮಾಡು ಅಂತ ಹೇಳಿಲ್ಲ ಮೊದಲು ಮಾತೃದೇವೋ ಮೊದಲು ತಾಯಿಗೆ ಸ್ಥಾನವನ್ನು ಕೊಟ್ಟರು ಮಾತೃತ್ವಕ್ಕೆ ಅದು ಭೋಗದ ವಸ್ತು ಅಲ್ಲ ಅದು ರಕ್ಷಣೆಯ ವಸ್ತು ಅದು ರಕ್ಷಣೆಯ ಸ್ಥಾನ ಅದು ನಮಗೆ ರಕ್ಷಣೆ ಕೊಟ್ಟದ್ದು ನಮ್ಮ ಈ ಶರೀರಕ್ಕೆ ಮೊದಲನೆಯ ಆಹಾರ ಉಳಿಸಿದವಳು ಅವಳು ಅನ್ನಪ್ರಾಶನ ಮಾಡಿಸಿದವಳು ಅವಳು ಯಾಕೆಂದರೆ ಈ ಶರೀರಕ್ಕೆ ಯಾವುದೇ ಅಡ್ಜಸ್ಟ್ ಆಗ್ತಿರಲಿಲ್ಲ ಈ ಶರೀರಕ್ಕೆ ಬೆಳವಣಿಗೆಗೆ ಬೇಕಾದ ಹಾಲನ್ನು ಉಣಿಸಿದವಳವಳು ಶರೀರವನ್ನು ಮುಚ್ಚಿ ಹಾಕಿದ್ದು ಶರೀರ ಹೊರಗೆ ಬಂದ ಮೇಲೆ ಅದಕ್ಕೆ ಬೇಕಾದ ಆಹಾರವನ್ನು ಕೊಟ್ಟದ್ದು ತಾಯಿಯ ಹಾಲು ನಮಗೆ ಸಿಗದಿದ್ರೆ ನಾವು ಇಷ್ಟು ಬೆಳೆಯುತ್ತಿರಲಿಲ್ಲ ಅದಕ್ಕೆ ಸ್ತ್ರೀ ಅಂತ ಹೇಳಿದ್ರು ನಪುಂಸಕ ನಪುಂಸಕ ಅಂತಂದರೆ ಪುಂಸ್ತ್ವ ಇಲ್ಲದೆ ಇದ್ದವ ಆಚೆ ಸ್ತ್ರೀಯೂ ಅಲ್ಲ ಈಸೆ ಪುರುಷನೂ ಅಲ್ಲ ಇದು ನಪುಂಸಕಥನ ಇದು ಬೇಡು ಅಂತಂದ್ರೆ ದಾಸರು ಹೇಳ್ತಾರೆ ಬೇಕು ಭಗವಂತ ಸ್ತ್ರೀಯ ಒಳಗೆ ತುಂಬಿದ ಸ್ತ್ರೀನಾಮಕನಾದ ಸ್ತ್ರೀಯ ಕೆಲಸ ಮಾಡಿದ ಮಾತೃದೇವೋ ಭವ ಅಂತ ಇದೇ ನೋಡಿ ಅದಕ್ಕೆ ವ್ಯಾಖ್ಯಾನ ಬರೀತಾರೆ ತಾಯಿಯನ್ನೇ ದೇವರು ಅಂತ ಕಾಣುವಂತ ಇದಲ್ಲ ವ್ಯಾಖ್ಯಾನ ಮಾತರಿ ದೇವೋ ಎಸ್ ಯಾ ತಾದೃಶೋ ಭವ ತಾಯಿಯಲ್ಲಿ ನಾವು ಹೇಳ್ತೇವೆ ತಾಯಿ ಒಂಬತ್ತು ತಿಂಗಳು ಗರ್ಭದ ಚೀಲದಲ್ಲಿ ನಮ್ಮನ್ನು ಹೊತ್ತು ರಕ್ಷಣೆ ಮಾಡಿದ್ದಾಳೆ ಅಂತ ತಾಯಿ ಹತ್ರ ಕೇಳಿ ಅಮ್ಮ ಹೌದಾ ಒಂಬತ್ತು ತಿಂಗಳು ನನ್ನ ಹೊತ್ತಿದ್ದೀಯ ನನಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಾಳೆ ಯಾಕೆಂದರೆ ಅವಳಿಗೆ ಗೊತ್ತಿಲ್ಲ ನಾವು ಒಳಗೆ ಇದ್ದದ್ದಷ್ಟೇ ಹೊತ್ತದ್ದು ಯಾರು ಹಾಗಾದರೆ ತಾಯಿಯೋ ಅಂತಂದರೆ ತಾಯಿ ಅಲ್ಲ ಅವಳಿಗೇನು ಗೊತ್ತಿಲ್ಲ ಅದಕ್ಕೆ ಆಹಾರ ಕೊಡಬೇಕು ಕೊಡಲಿಕ್ಕೆ ಗೊತ್ತಿಲ್ಲ ಏನು ಕೊಡ್ಬೋದು ಅವಳು ನಮ್ಮ ದೇವರದ್ದು ವ್ಯವಸ್ಥೆ ಸ್ತ್ರೀಯ ಒಳಗೆ ಕೂತು ಸ್ತ್ರೀನಾಮಕನಾಗಿ ಈ ಗರ್ಭದ ಚೀಲದಿಂದ ನಮ್ಮನ್ನು ಆಚ್ಛಾದನೆ ಮಾಡಿದ ಸ್ತ್ರೀನಾಮಕನಾದ ತಾಯಿಯೊಳಗೆ ಕೂತು ಮಾತೃತ್ವ ನಿರ್ಮಾತೃ ಆಗಿ ಭಗವಂತ ತುಂಬಿದ ಇದು ಭಗವಂತ ಹಾಗಾಗಿ ಮಾತೃನ ಒಳಗೆ ದೇವರನ್ನೂ ಕಾಣು ಸ್ತ್ರೀಯ ಒಳಗೆ ಸ್ತ್ರೀನಾಮಕನಾಗಿ ಭಗವಂತ ತುಂಬಿದ್ದಾನೆ ನಪುಂಸಕ ನಪುಂಸಕರ ಒಳಗೆ ನಪುಂಸಕ ನಾಮಕನಾಗಿ ಭಗವಂತ ಇದ್ದಾನೆಂತೆ ಭಗವಂತನ ಬಹಳ ಪ್ರಿಯವಾದ ಹೆಸರು ದೇವರಿಗೆ ಬ್ರಹ್ಮ ಅಂತ ಪರಬ್ರಹ್ಮ ಅಲ್ಲ ದಾಸರು ಹೇಳುವಾಗಲೂ ಬೊಮ್ಮ ಪರಬೊಮ್ಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇದು ನಪುಂಸಕ ಶಬ್ದ ಇದು ಸ್ತ್ರೀವಾಚಕ ಅಲ್ಲ ಅದು ನಪುಂಸಕ ಶಬ್ದ ನಪುಂಸಕ ಬ್ರಹ್ಮ ಶಬ್ದಕ್ಕೆ ದಾಸರು ಹೇಳಿದರೂ ಭಗವಂತ ನಪುಂಸಕರ ಒಳಗೆ ನಪುಂಸಕ ನಪುಂಸಕರ ಒಳಗೆ ಭಗವಂತ ತುಂಬಿದ್ದಾನೆ ಯಾಕೆ ಏನು ಕೆಲಸ ಅವರಿಗೆ ಪುರುಷರಿಂದ ಆಗುವ ಕೆಲಸವೂ ಆಗುವುದಿಲ್ಲ ಸ್ತ್ರೀಯ ಕೆಲಸನೂ ಇಲ್ಲ ಆದರೆ ಅವರಲ್ಲಿ ಎಲ್ಲಾ ವ್ಯವಹಾರಗಳು ನಡೆಯುತ್ತದೆ ಆ ವ್ಯವಹಾರ ನಡೀಬೇಕಾದರೆ ಭಗವಂತ ಅದರ ಒಳಗೆ ಪ್ರವೇಶ ಮಾಡಿದನು ಭಗವಂತನಿಗೆ ನಪುಂಸಕ ಅಂತ ಹೆಸರು ಯಾಕೆಂದರೆ ಇಲ್ಲ ಭಗವಂತನಲ್ಲಿ ಪುರುಷ ದೋಷನೂ ಇಲ್ಲ ನಪುಂಸಕ ಸ್ತ್ರೀಯ ದೋಷ ಅದಿಲ್ಲ ಭಗವಂತನಲ್ಲಿ ಸ್ತ್ರೀಯರಲ್ಲಿ ಇರಬಹುದಾದ ದೋಷಗಳು ಪುರುಷರಲ್ಲಿ ಇರಬಹುದಾದ ದೋಷಗಳು ಭಗವಂತನಲ್ಲಿ ಯಾವುದೂ ಇಲ್ಲ ಅದಕ್ಕೆ ನಪುಂಸಕ ಅಂತ ಭಗವಂತನಿಗೆ ಹೆಸರು ನಪುಂಸಕ ಅಂತ ಒಂದು ರೂಪ ಇಲ್ಲ ಭಗವಂತನಿಗೆ ಸ್ತ್ರೀ ರೂಪ ಇದೆ ಪುರುಷರೂಪ ಇದೆ ಅಷ್ಟೇ ಮೋಹಿನಿಯಂತಹ ಸ್ತ್ರೀರೂಪ ಇದೆ ರಾಮಕೃಷ್ಣ ವ್ಯಾಸರಂತಹ ಪುರುಷರೂಪ ಇದೆ ಸ್ತ್ರೀರೂಪ ಭಗವಂತನಿಗಿಲ್ಲ ನಪುಂಸಕ ರೂಪ ಭಗವಂತನಿಗಿಲ್ಲ ಸ್ತ್ರೀ ಪುರುಷ ರೂಪ ಮಾತ್ರ ಇರುತ್ತೆ ನಪುಂಸಕ ರೂಪ ಅಂತಂದರೆ ಅದು ಸಾಮರ್ಥ್ಯ ರೂಪ ಅಲ್ಲ ನಪುಂಸಕರ ಒಳಗೆ ಎಲ್ಲ ಕ್ರಿಯೆಯನ್ನು ನಡೆಸುವಂತಹ ಶಕ್ತಿಯನ್ನು ಪಡೆದಿರತಕ್ಕಂತಹ ರೂಪ ಅದು ನಪುಂಸಕ ರೂಪ ಸ್ತ್ರೀ ನಪುಂಸಕ ಪುರುಷ ಪುರುಷ ಅಂತಂದರೆ ಪುರವನ್ನು ನಿರ್ಮಾಣ ಮಾಡಿದ ರೂಪ ಶರೀರವನ್ನು ನಿರ್ಮಾಣ ಮಾಡಿದ ರೂಪ ಭಗವಂತ ಕಟ್ಟಿದ ಕಟ್ಟಿ ಒಳಗೆ ಕೂತ ಉಂಟು ಶರೀರ ಎಂಬಂತಹ ಪುರ ಪುರಂ ಏಕಾದಶ್ ದ್ವಾರಂ ಹನ್ನೊಂದು ಬಾಗಿಲಿನ ಮನೆ ದೇವರು ಕಟ್ಟಿದ್ದಾನೆ ನಮಗೆ ಎಚ್ಚರ ಕೊಟ್ಟದ್ದು ಮನೆ ಕಟ್ಟಬೇಕು ಒಂದೇ ಬಾಗಿಲು ಇಟ್ಟಿದ್ದ ಯಾಕೆ ಅಂತ ಒಂಥರ ಕೇಳಿದರು ಅದು ಕಳ್ಳ ಪ್ರವೇಶ ಮಾಡಿದರೆ ಹೋದಾಗ ಗೊತ್ತಾಗ್ಬೇಕ್ರಿ ಅದಕ್ಕೆ ಒಂದೇ ಬಾಗಿಲು ಅಲ್ಲ ಬಂದ ಕಳ್ಳನಿಗೆ ಹೋಗ್ಲಿಕ್ಕೆ ಗೊತ್ತಿಲ್ವಾ ಕಳ್ಳ ಬರ್ಲಿಕ್ಕೆ ಅದು ಬಾಗಿಲು ನಮಗೆ ಹೋಗ್ಲಿಕ್ಕೆ ಗೊತ್ತಾಗಬಾರ್ದು ಅಲ್ಲ ಕಳ್ಳ ಹೋಗ್ಲಿಲ್ಲ ಒಳಗೆ ಕೂತ ಏನು ಮಾಡ್ತಾನಂತಾನೆ ಹೊಡಿತಾನೆ ಅಷ್ಟೇ ಅದರಿಂದ ಹೋಗ್ಲಿಕ್ಕೊಂದು ಬಾಗಿಲು ಇಡಬೇಕು ಅವನಿಗೆ ನಾವು ಆರಾಮ ವಸ್ತು ಹಿಡ್ಕೊಂಡು ಹೋಗ್ಲಿ ಅವನಂತೂ ಹೋಗಲಿ ನಮ್ಮ ತಲೆ ಬಡಿಯಬಾರದು ಒಂದೇ ಬಾಗಿಲು ಇಟ್ಟರೆ ಪುರಂ ಏಕಾದಶ ದ್ವಾರ ಹನ್ನೊಂದು ಬಾಗಿಲಿನ ಮನೆ ಎಲ್ಲಿ ಬೇಕಾದರೂ ಹೋಗೋದು ಎದುರಿನಿಂದ ಬಾಗಿಲು ಮೇಲಿನಿಂದ ಬಾಗಿಲು ಕೆಳಗಿನಿಂದ ಬಾಗಿಲು ಎಲ್ಲಿಂದ ಬೇಕಾದರೂ ಹೋಗಬಹುದು ಕೆಳಗಿನಿಂದ ಹೋಗಬೇಕಾದ್ದು ಕೆಳಗೆ ಮೇಲಿಂದ ಹೋಗಬೇಕಾದ್ದು ಮೇಲೆ ಭಗವಂತನ ಒಳ್ಳೆ ವ್ಯವಸ್ಥೆ ಏಕಾದಶ ದ್ವಾರದ ಈ ಪುರವನ್ನು ನಿರ್ಮಾಣ ಮಾಡಿದವ ಆ ಭಗವಂತ ಇಂತಹ ವ್ಯವಸ್ಥೆ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಏನು ವ್ಯವಸ್ಥೆ ಇದ್ರೂ ಮಾಡಿದು ಭಗವಂತ ಮಾಡಿಕೊಟ್ಟಿರತಕ್ಕಂಥದ್ದು ಅದಕ್ಕೆ ಪುರುಷ ಪುರುಷರ ಒಳಗೆ ನಾಮಕನಾಗಿ ಭಗವಂತ ತನ್ನ ಪೌರುಷದಿಂದ ಮೆರೀತಾ ಇದ್ದಾನೆ ಪುರುಷ ಇದು ಮೂರು ರೀತಿಯಾಗಿರ್ತಕ್ಕಂತಹ ಚೇತನದ ಬಗ್ಗೆ ಹೇಳಿ ಸ್ತ್ರೀ ಸಮಸ ಪುರುಷ ಮುಂದೆ ಪಂಚಭೂತಗಳ ಪಂಚಭೂತಗಳ ಗುಣಗಳ ಬಗ್ಗೆ ಗುಣಗಳ ಒಡತೆಯಾದ ಪ್ರಕೃತಿಯ ಬಗ್ಗೆ ನಿಂತು ಭಗವಂತ ತಾನು ಅದಕ್ಕೆ ಏನು ಅಂಟಿಕೊಳ್ಳದೆ ನಿರ್ಲಿಪ್ತನಾದ ಭಗವಂತನ ವ್ಯಾಪ್ತಿಯ ಜೊತೆಗೆ ನಿರ್ಲಿಪ್ತನ ಚಿಂತನೆಯನ್ನು ಬಹಳ ಸೊಗಸಾಗಿ ಈ ಹಾಡಲ್ಲಿ ದಾಸರು ಹೇಳಿದ್ದಾರೆ